ತಾರಣ ಕಾರಣ ಹೇ ರವೆ ನಂದನ ಬಂಧನ ಅಂದನ ನೋಡಿರನ್ನ ನೀವೆಲ್ಲ ಬಂದು ಏನು ತನಮ ತಾಯಿಯನ್ನು ತಗೂಗುವನು ತಾಳದೆ ನಿನ್ನನ್ನು ದಿನಗಳುಳುತ್ತಿವೆಯನ್ನು ತ ಮರುಗುವನು ತಾಳದೆ ನಿನ್ನನು ದಿನಗಳುಳುತ್ತಿವೆಯನ್ನು ತ ನಂಬದ ನೆಚ್ಚಲ ಮಂದ ಮತಿಗಳಿಗೆ ಸರಳ ಕಥೆಯ ಹೇಳಿ ನಂಬದ ನೆಚ್ಚಲ ಮಂದ ಮತಿಗಳಿಗೆ ಸರಳ ಕಥೆಯ I love you. त्याग विवेकन छील गळेरड न निकलली होती हना त्याग विवेकन छील गळेरड न निकलली होती ಎಲ್ಲರೂ ಹೇಳಬಹುದು ಚರಣ ನಾವು ಮಾತ್ರ ಹಾಡ್ತೇವೆ ವಿದುರನ ಭಾಗ್ಯವಿದು ಈ ಹಾರ್ಮೋನಿಯಂ ಶಬ್ದ ಅಂದಾಗ ಎಲ್ಲರೂ ಪ್ರಾರಂಭ ಮಾಡಬೇಕು ವಿದುರ್ಯ ವಿದೋ ುತ ಕಂಸಚಾಣೋರರ್ದನ ದೇವೀ ಪರಮಂದ ವಂದೇ ಜಗದ್ಗುರು ಮುಖಂ ಕೋತಿ ವಾಚಾಳು ಲಂಘಯತೆ ಗಿರಿತ್ೃಪತ ವಂದೇ ಪರಮಂದ ಧರ್ಮಸರ್ಸ್ವಿಣಿ ಅವತಾರರಿಷ್ಠಾ ರಮಕೃಷ್ಣ ತೇ ನಮಃ ಪವಿತ್ರ ಯಸ ಪವಿತ್ರ ಜೀವನ ತ ಪವಿತ್ರಸ್ವಿಣ್ಯೈ ತೈ ಕೂರ್ ನಮೋ ನಮಃ ನಮ ಶ್ರೀಯತಿರ ವಿನಂದಸೂರ ಸಚಿತ್ಸುಕಸ್ವಾಯ ಸ್ವಾಮಿನೆ ತಾಪಹಾರಿಣೆ ದಿವ್ಯತ್ರೆಯರ ಪಾದಕ ಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಪರಮಪೂಜ್ಯರಾದಂತಹ ಶ್ರೀ ಸ್ವಾಮಿ ರಘುವೀರಾಂಜಿ ಅವರಿಗೆ ವಂದಿಸುತ್ತ ಇಲ್ಲಿ ಎಲ್ಲ ಆತ್ಮೀಯ ಭಕ್ತರೇ श्री श्रीकृष्ण मनस्सेबंधु मन शु अंत आमले उधरदात्मनात्मा नमत्म साधे तान उद्धार ಅಂತ ಹೇಳಿದ್ದಾನೆ ಇಲ್ಲಿ ಬಹಳ ಮುಖ್ಯವಾದಂತಹ ಅಂಶಗಳನ್ನ ನಾವು ಗಮನಿಸಬೇಕು ಈ ಮನಸ್ಸೇ ಒಬ್ಬ ವ್ಯಕ್ತಿಯ ಶತ್ರು ಈ ಮನಸ್ಸೆ ಒಬ್ಬ ವ್ಯಕ್ತಿಯ ಮಿತ್ರ ಈ ಮನಸ್ಸು ಅಂತಂದ್ರೆ ಏನು ಮನಸ್ಸನ್ನ ನಾಲ್ಕು ಭಾಗವಾಗಿ ವಿಂಗಡಿಸ್ತಾರೆ ಮನಸ್ಸನ್ನ ಮನಸ್ಸು ಅಂತ ಬುದ್ಧಿ ಅಂತ ಚಿತ್ತ ಮತ್ತು ಅಹಂಕಾರ ಈ ನಾಲ್ಕು ಭಾಗಗಳಾಗಿ ಮನಸ್ಸನ್ನ ವಿಂಗಡಿಸಲಾಗ್ತದೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಮನಸ್ಸನ್ನ ಮನಸ್ಸು ಅಂತ ಯಾವಾಗ ಕರೀತಾರೆ ಅಂತಂದ್ರೆ ವಿವಿಧ ಆಲೋಚನೆಗಳು ವಿವಿಧ ಭಾವನೆಗಳು ಮೂಡಿ ಬರ್ತಾ ಇರಬೇಕಾದ್ರೆ ವಿವಿಧ ಭಾವನೆಗಳು ಮನಸ್ಸಿನಲ್ಲಿ ಹೇಳ್ತಾ ಇರಬೇಕಾದ್ರೆ ಅದನ್ನ ಮನಸ್ಸು ಅಂತ ಕರೀತಾರೆ ಆಮೇಲೆ ಯಾವಾಗ ಹಳೆಯ ನೆನಪುಗಳು ಬರ್ತಾ ಇರ್ತದಲ್ಲ ಮನಸ್ಸಿನಲ್ಲಿ ಅದನ್ನು ಚಿತ್ತ ಅಂತ ಕರೀತಾರೆ ಯಾವಾಗ ಇದು ಸರಿ ಇದು ತಪ್ಪು ಅಂತ ನಿರ್ಧಾರ ಮಾಡ್ತೀವಲ್ಲ ಆಗ ಅದನ್ನು ಬುದ್ಧಿ ಅಂತ ಕರೀತಾರೆ ಆಮೇಲೆ ಇದು ನನ್ನದು ಇದು ನನಗೆ ಸೇರಿದ್ದು ಅನ್ನುವಂತಹ ಭಾವನೆ ಯಾವಾಗಿರ್ತದಲ್ಲ ಆಗ ಅದು ಅಹಂಕಾರ ಅಂತ ಕರೀತಾರೆ ಮನಸ್ಸಿನಲ್ಲಿ ಈ ನಾಲ್ಕು ಕಾರ್ಯಗಳು ಯಾವಾಗಲೂ ಪ್ರತಿ ಕೂಡ ನಡೀತಾ ಇರ್ತದೆ ಯಾವುದೇ ಭಾವನೆ ಮನಸ್ಸಿನಲ್ಲಿ ಏಳಬೇಕಾದರೂ ಕೂಡ ಅದಕ್ಕೆ ನಮ್ಮ ಹಿಂದಿನ ನೆನಪುಗಳು ಸೇರಿಕೊಂಡು ಬರ್ತದೆ ಆಮೇಲೆ ಅನೇಕ ರೀತಿಯಾದಂಥ ವಿಚಾರಗಳು ಮನಸ್ಸಿನಲ್ಲಿ ಬರ್ತಾ ಇರ್ತದೆ ಆಮೇಲೆ ನಾನು ಇದು ನನಗೆ ಸೇರಿದ್ದು ಇದು ನನ್ನದು ಅನ್ನುವಂಥ ಅಹಂಕಾರ ಭಾವವೂ ಕೂಡ ಸದಾ ಇರ್ತದೆ ಇಪ್ಪತ್ತ್ ತಾಸು ಕೂಡ ಮನುಷ್ಯನಿಗೆ ಈ ಅಹಂಕಾರ ಭಾವ ಅನ್ನುವಂಥದ್ದು ಈ ಮನಸ್ಸನ್ನು ಈ ನಾಲ್ಕೇನು ಹೇಳಿದ್ನಲ್ಲ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದನ್ನ ಅಂತಃಕರಣ ಅಂತ ಕರೀತಾರೆ ಅಂತಃಕರಣ ಕರ್ಣ ಅಂತಂದ್ರೆ ಏನು ಉಪಕರಣ ಉಪಕರಣ ಅಂತಂದ್ರೆ ಏನು ಇನ್ಸ್ಟ್ರೂಮೆಂಟ್ ಉಪಕರಣ ಈ ಮನಸ್ಸನ್ನ ಉಪಕರಣ ಅಂತ ಕರೆದಿದ್ದಾರೆ ಯಾವುದಕ್ಕೆ ಉಪಕರಣ ಒಳಗಿರುವಂಥ ನಾನು ಮೊದಲನೇ ದಿವಸ ಹೇಳಿದೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಒಳಗಿರುವಂಥ ಅನಂತ ಶಕ್ತಿ ಅನಂತ ಜ್ಞಾನ ಅನಂತ ಆನಂದಕ್ಕೆ ಆ ಅನಂತ ಆನಂದವನ್ನ ಗಳಿಸಿಕೊಳ್ಳಲಿಕ್ಕೆ ಇದು ಉಪಕರಣ ಈ ಮನಸ್ಸೇ ಉಪಕರಣ ಯಾವಾಗ ಈ ಉಪಯೋಗಿಸಿಕೊಂಡು ನಾವು ಒಳಗಿರುವಂತಹ ಆನಂದವನ್ನ ಹೊರಗೆ ತರುತ್ತೇವೆಯೋ ಒಳಗಿರುವಂತಹ ಶಕ್ತಿಯನ್ನು ಹೊರಗೆ ತರ್ತೇವೋ ಆಗ ಇದು ಸರಿಯಾದ ಉಪಕರಣವಾಗ್ತದೆ ಆಗ ಮನುಷ್ಯನ ಮಿತ್ರನಾಗಿ ಕೆಲಸ ಮಾಡ್ತದೆ ಆದರೆ ಯಾವಾಗ ಈ ಆನಂದವನ್ನು ವಿವಿಧ ಆಲೋಚನೆಗಳು ವಿವಿಧ ಭಾವನೆಗಳು ನಮ್ಮ ಆನಂದವನ್ನು ಮುಚ್ಚಿಬಿಡ್ತದೋ ನಮ್ಮ ಜ್ಞಾನವನ್ನು ಮುಚ್ಚಿಬಿಡ್ತದೋ ನಮ್ಮ ಶಕ್ತಿಯನ್ನು ಮುಚ್ಚಿಬಿಡ್ತದೋ ಆಗೇನಾಗ್ತದೆ ಇದೇ ಮನಸ್ಸು ನಮ್ಮ ಶತ್ರುವಾಗಿ ಕೆಲಸ ಮಾಡ್ತದೆ ಆದ್ರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳಿದರು ಏನು ಅಂತ ಹೇಳಿದರೆ ಯಾವುದು ನಮಗೆ ಶಕ್ತಿಯನ್ನು ಕೊಡ್ತದೋ ಅದು ಧರ್ಮ ಯಾವುದು ನಮಗೆ ದೌರ್ಬಲ್ಯವನ್ನು ತರ್ತದೋ ಅದು ಅಧರ್ಮ ಆದ್ರಿಂದ ಈ ಮನಸ್ಸೆಂಬ ಉಪಕರಣವನ್ನು ಉಪಯೋಗಿಸಿಕೊಂಡು ನಾವು ಒಳಗಿರು ರುವಂತಹ ವ್ಯಕ್ತಿತ್ವವನ್ನು ಶಕ್ತಿಶಾಲಿಯಾಗಿ ಮಾಡಿಕೊಳ್ಳಬೇಕು ಈ ಉಪಕರಣವೇ ಮನಸ್ಸು ಆದ್ರೆ ಈ ಮನಸ್ಸು ಹೇಗಿದೆ ಈಗ ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಎಲ್ಲೆಲ್ಲೂ ಹರಡಿರುವಂತಹ ಸೂರ್ಯನ ಕಿರಣಗಳಿದೆ ಅದೇ ಸೂರ್ಯನ ಕಿರಣಗಳನ್ನು ನಾವು ಒಂದು ಬೂದ್ಗಾಜಿನ ಮೂಲಕ ಲೆನ್ಸ್ ಮೂಲಕ ಅದನ್ನು ಕ್ರೋಢೀಕರಿಸಿದಾಗ ಆ ಒಂದು ಸೂರ್ಯಕಿರಣ ಎಲ್ಲೆಲ್ಲೂ ಹರಡಿರುವಂತಹ ಸೂರ್ಯಕಿರಣ ಏನು ಮಾಡುತ್ತದೆ ಒಂದು ಕಾಗದವನ್ನು ಒಂದು ವಸ್ತುವನ್ನೋ ಸುಡುವಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಸೂರ್ಯನ ಕಿರಣಗಳು ಅದಾಗಲೇ ಚಲ್ಲಿ ಹೋಗಿತ್ತು ಅದಾಗಲೇ ಹರಡಿ ಹೋಗಿತ್ತು ಅದಕ್ಕೊಂದು ಶಕ್ತಿ ಅನ್ನುವಂಥದ್ದಿರಲಿಲ್ಲ ಯಾಕೆ ಹರಡಿಕೊಂಡಿದೆ ಆದರೆ ಅದೇ ಸೂರ್ಯನ ಕಿರಣಗಳನ್ನು ಒಂದು ಗೋದುಗಾಜಿನ ಮೂಲಕ ಲೆನ್ಸಿನ ಮೂಲಕ ಹರಿಸಿದ ಹಾಗೆ ಏನಾಗ್ತದೆ ಅನಂತವಾದಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಪ್ರಖರತಿಯನ್ನು ಪಡೆದುಕೊಂಡು ಒಂದು ವಸ್ತುವನ್ನು ಸುಡುವಂತಹ ಒಂದು ಸಾಮರ್ಥ್ಯವನ್ನು ಪಡೆಯುತ್ತದೆ ಹಾಗೆಯೇ ನಮ್ಮ ಮನಸ್ಸೆಂಬ ಎನ್ನುವಂಥದ್ದು ಈಗಾಗಲೇ ಹಲವು ಕಡೆ ಹಲವು ಕಡೆ ಗಮನವನ್ನು ಕೊಟ್ಟು ಆ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದೇವೆ ಹಂಚಿ ಹೋಗಿದೆ ಆದ್ರಿಂದ ಶ್ರೀಕೃಷ್ಣ ಏನು ಇದನ್ನ ಇದ್ದೇನೆ ಉಪಯೋಗಿಸುವಂತಹ ಏಕಾಗ್ರಗೊಳಿಸುವಂತಹ ಕಲೆಯನ್ನು ಮನುಷ್ಯ ಕಲಿತುಕೊಳ್ಳಬೇಕು ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ರು ನಾನು ಮುಂದೆ ಏನಾದರೂ ಜನ್ಮವನ್ನು ಎತ್ತಿದರೆ ಶಾಲೆಗೆ ಹೋಗುವುದಿಲ್ಲ ಬೇರೆ ಯಾವ ಪಠ್ಯಪುಸ್ತಕಗಳನ್ನು ಓದುವುದಿಲ್ಲ ಬದಲಾಗಿ ಏಕಾಗ್ರತೆಯನ್ನು ಅಭ್ಯಾಸ ಮಾಡ್ತೇನೆ ಯಾಕೆ ಏಕಾಗ್ರತೆ ಒಬ್ಬ ವ್ಯಕ್ತಿಗೆ ಇತ್ತು ಅಂತಂದರೆ ಆ ಏಕಾಗ್ರಗೊಂಡಂಥ ಮನಸ್ಸಿನ ಸಹಾಯದಿಂದ ಅವನು ಯಾವ ವಿಚಾರದ ಮೇಲೆ ಕೇಂದ್ರ ಮಾಡುತ್ತಾನಲ್ಲ ಆ ವಿಚಾರ ಅವನಿಗೆ ಸ್ಪಷ್ಟವಾಗ್ತಾ ಹೋಗ್ತದೆ ಸ್ವಾಮಿ ವಿವೇಕಾನಂದರು ಯಾವ ವಿಚಾರವನ್ನು ಕುರಿತಾದರೂ ಮಾತನಾಡಲಿಕ್ಕೆ ಸಾಮರ್ಥ್ಯ ಹೊಂದಿದಂಥವ್ರು ಕಲೆಯನ್ನು ತೊಗೊಳ್ಳಿ ಶಿಲ್ಪಕಲೆಯನ್ನು ತಗೊಳ್ಳಿ ಇತಿಹಾಸವನ್ನು ತಗೊಳ್ಳಿ ಅಧ್ಯಾತ್ಮವನ್ನು ತೊಗೊಳ್ಳಿ ವಿಜ್ಞಾನವನ್ನು ತಗೊಳ್ಳಿ ಯಾವುದೇ ವಿಚಾರವನ್ನು ಕುರಿತಾದರೂ ಸ್ವಾಮಿ ವಿವೇಕಾನಂದರು ಮಾತಾಡ್ತಾ ಇದ್ರು ಒಬ್ಬ ಶಿಷ್ಯ ಕೇಳ್ತಾನೆ ಸ್ವಾಮೀಜಿ ನೀವು ಎಲ್ಲ ವಿಚಾರವನ್ನು ಕುರಿತು ಮಾತನಾಡ್ತಿರಲ್ಲ ಹೇಗೆ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ ಅದು ಮನಸ್ಸಿನ ಶಕ್ತಿ ನನ್ನ ಮನಸ್ಸಿನಲ್ಲಿ ಕಲೆ ಅಥವಾ ಚಿತ್ರಕಲೆ ಅಥವಾ ಶಿಲ್ಪಕಲೆ ಇಂತಹ ಒಂದು ವಿಚಾರವನ್ನು ನನ್ನ ಮನಸ್ಸಿನಲ್ಲಿ ತಂದುಕೊಳ್ತೇನೆ ಆ ಮನಸ್ಸಿನ ಮೇಲೆ ತಂದುಕೊಂಡ ಮೇಲೆ ಅದರ ಬಗ್ಗೆ ಧ್ಯಾನ ಮಾಡುತ್ತೇನೆ ಧ್ಯಾನ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ ಆ ಚಿತ್ರಕಲೆಗೆ ಸಂಬಂಧಪಟ್ಟಂತಹ ಆ ಶಿಲ್ಪಕಲೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಚಾರವೂ ಕೂಡ ನನ್ನ ಮನಸ್ಸಿಗೆ ಹೊಳಿತಾ ಬರ್ತದೆ ಮನಸ್ಸಿನಲ್ಲಿ ಸ್ಪಷ್ಟ ಆಗ್ತಾ ಬರ್ತದೆ ಆಮೇಲೆ ನಾನು ಮಾತನಾಡ್ತೇನೆ ಹೀಗೆ ಈ ಮನಸ್ಸಿಗೆ ಆ ಶಕ್ತಿ ಅನ್ನುವಂಥದ್ದಿದೆ ಅದು ಸ್ವಾಮೀಜಿ ಹೇಳ್ತಾರೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಶಕ್ತಿ ಅನ್ನುವಂಥದ್ದು ಅಡಗಿದೆ ಆದರೆ ಅದನ್ನು ಧ್ಯಾನದ ಮೂಲಕ ನಾವು ಏಕಾಗ್ರಗೊಳಿಸಿ ಆ ಶಕ್ತಿಯನ್ನು ಹೊರಗಡೆ ತರಬೇಕಾಗಿದೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು ಒಂದೇದ ಈ ಮನಸ್ಸಿಗೆ ಅಂಥ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಮೊದಲನೇ ಅಂಶ ಎರಡನೇ ಅಂಶ ಏನು ಅಂತಂದರೆ ಈ ಮನಸ್ಸಿನ ಸ್ವರೂಪ ಏನು ಮನಸ್ಸಿನ ಸ್ವರೂಪ ಏನು ವೇದಾಂತದಲ್ಲಿ ಹೇಳ್ತಾರೆ ಮನಸ್ಸು ಮೂಲತಃ ಶುದ್ಧವಾದಂಥದ್ದು ಪರಿಶುದ್ಧವಾದಂಥದ್ದು ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು ಏನು ಅಂತ ಹೇಳಿದರೆ ಆ ಮನಸ್ಸು ಅನ್ನುವಂಥದ್ದು ಹೇಗಿದೆ ಆಗತಾನೇ ದೋಬಿಯ ಅಂಗಡಿಯಿಂದ ತಂದಂತಹ ಒಂದು ಶುದ್ಧ ಬಟ್ಟೆ ಇದ್ದ ಹಾಗೆ ಆ ಬಟ್ಟೆಯನ್ನು ನೀವು ಯಾವ ಬಣ್ಣದಲ್ಲಿ ಅದ್ದುತ್ತೀರೋ ಆ ಬಣ್ಣ ಅದು ಪಡೆದುಕೊಳ್ಳುತ್ತದೆ ಅಂದರೆ ಏನರ್ಥ ನಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರ್ತದೆ ಅದನ್ನು ಉಪಯೋಗಿಸುವಾಗ ನಾವು ಎಚ್ಚರವಾಗಿರಬೇಕು ಮನಸ್ಸು ಬಟ್ಟೆ ಹೇಗೆ ಶುದ್ಧವಾಗಿರ್ತದೋ ಆ ಯಾವ ಬಣ್ಣದಲ್ಲಿ ಅದಿದಾಗ ಆ ಬಣ್ಣ ತೆಗೆದುಕೊಳ್ಳುತ್ತದೋ ಹಾಗೆಯೇ ಮನಸ್ಸಿಗೆ ಯಾವ ವಿಚಾರವನ್ನು ನಾವು ಕೊಡುತ್ತೇವೆಯೋ ಆ ಬಣ್ಣವನ್ನು ಅದು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಯಾವ ವಿಚಾರವನ್ನು ಮನಸ್ಸಿಗೆ ಕೊಡಬೇಕು ಅನ್ನುವಂಥದ್ರಲ್ಲಿ ನಾವು ಎಚ್ಚರವಾಗಿರಬೇಕು ಅದನ್ನೇ ನಾನು ನೆನ್ನೆ ಹೇಳಿದ್ದು ಕರ್ಮದ ಫಲ ಮತ್ತು ಕರ್ಮ ಅಂದರೆ ಏನು ಅನ್ನುವಂಥದ್ದು ಹೇಳಿದ್ನಲ್ಲ ಯಾವ ಆವ ವಿಚಾರ ಮನಸ್ಸಿಗೆ ಕೊಡಬೇಕು ಇದರ ಬಗ್ಗೆ ಎಚ್ಚರವಾಗಿರಬೇಕು ಅದನ್ನ ನಿರ್ಣಯ ಮಾಡತಕ್ಕಲ್ಲ ಬುದ್ಧಿ ಈ ಬುದ್ಧಿ ಈ ಬುದ್ಧಿಯನ್ನ ಉಪಯೋಗಿಸಿಕೊಂಡು ನಾವು ಆ ಮನಸ್ಸನ್ನ ಉಪಯೋಗಿಸುವಂತಹ ಕಲೆಯನ್ನ ಕಲಿತುಕೊಳ್ಳಬೇಕು ಆಮೇಲೆ ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಯಾವಾಗ ಸಂಸ್ಕಾರ ಉಂಟಾಗ್ತದೆ ಸಂಸ್ಕಾರ ಯಾವಾಗ ಉಂಟಾಗ್ತದೆ ಅಂದರೆ ಈ ನಾನು ಅನ್ನುವಂಥ ಭಾವನೆ ಯಾವಾಗ ಸೇರಿಕೊಳ್ತದೋ ಆಗ ಸಂಸ್ಕಾರ ಉಂಟಾಗ್ತದೆ ಯಾವುದೋ ಒಂದು ಜಾಗವನ್ನು ನೋಡ್ತೀರಿ ಸಂತೋಷ ಆಗ್ತದೆ ಯಾವುದೋ ಒಂದು ಸರೋವರ ನೋಡ್ತೀರಿ ಯಾವುದೋ ಒಂದು ಹಿಮ ಪರ್ವತವನ್ನು ನೋಡ್ತೀರಿ ಯಾವುದೋ ಒಂದು ನದಿನ ನೋಡ್ತೀರಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ನೋಡ್ತೀವಿ ಆಗ ನಮಗೆ ಸಂತೋಷವೋ ದುಃಖವೋ ಆಗ್ತದೆ ಆದರೆ ಯಾವಾಗ ಇದು ನನ್ನದು ಅನ್ನುವಂಥ ಭಾವನೆ ಬಂತಲ್ಲ ಆಗ ಎಲ್ಲ ತೊಂದರೆಗಳು ಪ್ರಾರಂಭವಾಗ್ತದೆ ಈ ನನ್ನದು ಅನ್ನುವಂಥದ್ದು ಇದೆಲ್ಲ ನಿರಂತರವಾಗಿ ಈ ಮನಸ್ಸಿನಲ್ಲಿ ಹೇಳ್ತಾ ಇರ್ತದೆ ಇದು ನನ್ನ ಶರೀರ ಇದು ನನ್ನ ಮನಸ್ಸು ಇದು ನನ್ನ ಮನೆ ಇದು ನನ್ನ ವಸ್ತು ಇವರೆಲ್ಲರೂ ನನ್ನವರು ಈ ನನ್ನದು ಅನ್ನುವಂಥದ್ದು ಇರುವುದರಿಂದಲೇ ಶ್ರೀಕೃಷ್ಣ ಕರ್ಮ ಫಲತ್ಯಾಗ ಮಾಡಬೇಕು ಅಂತ ಹೇಳಿದ್ದು ಎಲ್ಲಿವರೆಗೆ ಈ ಕರ್ಮ ಫಲತ್ಯಾಗವನ್ನು ಮಾಡುವುದಿಲ್ಲ ಈ ನಾನು ಅನ್ನುವಂಥ ಅಹಂಕಾರ ಎಲ್ಲಿವರೆಗೆ ಕಡಿಮೆ ಆಗುವುದಿಲ್ಲ ಮನಸ್ಸು ಶಾಂತವಾಗುವುದಿಲ್ಲ ಆಮೇಲೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದೆ ಮನಸ್ಸೊಂದು ಸರೋವರ ಇದ್ದಂತೆ ಈ ಸರೋವರ ಶಾಂತವಾಗಿದ್ದಾಗ ಕೆಳಗಿ ಕೆಳಗಿರುವಂತಹ ಆ ಸರೋವರದ ಕೆಳಗಿರುವಂತಹ ವಸ್ತುಗಳೆಲ್ಲವೂ ಕಾಣ್ತಾ ಇರುತ್ತೆ ಆದರೆ ಆ ಸರೋವರ ಒಂದು ಸ್ವಲ್ಪವೂ ಕೂಡ ಅಲುಗಾಡದಿದ್ದಾಗ ಮಾತ್ರ ಕಾಣುತ್ತೆ ಆದರೆ ಅಲೆಗಳು ಎದ್ದಾಗ ಏನಾಗ್ತದೆ ಆ ತಳದಲ್ಲಿರುವಂತಹ ವಸ್ತು ಯಾವುದೂ ನಮಗೆ ಕಾಣಿಸುವುದಿಲ್ಲ ಈ ಅಲೆ ಏಳುವಂತಹದ್ದು ಅಂದ್ರೆ ಏನು ಒಂದು ಸರೋವರ ಇದೆ ತಿಳಿನೀರಿನ ಸರೋವರ ಕೆಳಗೆಲ್ಲವೂ ಕಾಣ್ತಾ ಇದೆ ಒಂದು ಕಲ್ಲನ್ನ ಹಾಕಿದಾಗ ಏನಾಗ್ತದೆ ಒಂದು ಅಲೆ ಏಳುತ್ತದೆ ಒಂದೇ ಅಲೆ ಏಳ್ತದೇನು ಅಲೆಯ ಮೇಲೆ ಅಲೆ ಅಲೆಯ ಮೇಲೆ ಅಲೆ ಆ ಸರೋವರ ಅಲ್ಲೋಲ ಪ್ರಾರಂಭ ಆಗ್ತದೆ ಹಾಗೆಯೇ ನಮ್ಮ ಮನಸ್ಸು ಕೂಡ ಕೆಲಸ ಮಾಡುತ್ತದೆ ಯಾವುದೋ ಒಂದು ಹೊರಗಡೆಯ ವಿಚಾರ ಒಂದು ಕಲ್ಲನ್ನು ಹಾಕಿದಂತೆ ಹೇಗಾಗ್ತದದು ಇಲ್ಲಿ ನೀವೆಷ್ಟೋ ಜನ ಕುಳಿತು ಈ ಉಪನ್ಯಾಸವನ್ನ ಕೇಳ್ತಾ ಇದ್ದೀರಿ ನಾನು ಒಂದು ಮಾತನ್ನು ಹೇಳ್ತೇನೆ ಏನು ಮಾಡುವುದಿಲ್ಲ ಒಂದು ಮಾತನ್ನು ಹೇಳ್ತೀನಿ ನೀವೆಲ್ಲ ಬಂದಂಥವ್ರು ಇಲ್ಲಿ ಉಪನ್ಯಾಸ ಕೇಳ್ತಾ ಇರುವಂಥವರು ನಿಜಕ್ಕೂ ಕೂಡ ಅದ್ಭುತವಾದಂಥ ವ್ಯಕ್ತಿಗಳು ಅಂತ ಅದ್ಭುತವಾದಂತಹ ವ್ಯಕ್ತಿಗಳು ಅಂತ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂತೋಷದ ಅಲೆ ಹೇಳಲಿಕ್ಕೆ ಪ್ರಾರಂಭ ಆಗ್ತದೆ ಸಂತೋಷದ ಅಲೆ ಎದ್ದು ನಿಮ್ಮ ಮನಸ್ಸು ಸ್ವಲ್ಪ ಅಲುಗಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಎಷ್ಟು ಒಳ್ಳೆ ಸ್ವಾಮಿಗಳಲ್ಲಪ್ಪ ಇವರು ಅಂತ ಅದೇ ನಾನೇನು ಮಾಡ್ತೀನಿ ಇಲ್ಲಿ ಕುಳಿತವರೆಲ್ಲರೂ ಪರಮ ಮೂರ್ಖರು ಅಂಥೇಳಿ ಒಂದು ಬೈಗುಳ ಶಬ್ದವನ್ನು ಹೇಳ್ತೀನಿ ಆಗೇನಾಗ್ತದೆ ನಿಮ್ಮ ಮನಸ್ಸು ಮತ್ತೆ ಅಲ್ಲೋಲ ಕಲ್ಲೋಲವಾಗಲಿಕ್ಕೆ ಪ್ರಾರಂಭ ಆಗ್ತದೆ ನನ್ನ ಮೇಲೆ ಕೋಪ ಉದಿಸ್ತಾ ಉದಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ ಆದರೆ ಈಗೇನಾಯಿತು ಆ ಅಲೆ ಎದ್ದಿತು ಅದರ ಜೊತೆಗೆ ಅನೇಕ ಅಲೆಗಳು ಎದ್ದಿತು ಯಾಕೆ ಅಂತ ಹೇಳಿದರೆ ನೀವು ಮನೆಗೆ ಹೋದ ಕೂಡ ನಾನು ಬೈದಂಥದ್ದು ನಿಮ್ಮ ನೆನಪಿನಲ್ಲಿ ಉಳಿತದೆ ನಾಳೆ ದಿವಸ ನಾನು ಮತ್ತೆ ಉಪನ್ಯಾಸಕ್ ಬರ್ತೀನಿ ನೀವು ಕೂಡ ಬರ್ತೀರಿ ಆಮೇಲೆ ನಾನು ನಾಳೆ ದಿವಸ ನಿಮ್ಗೇನು ಬೈಯುವುದಿಲ್ಲ ಆದರೂ ನನ್ನ ನೋಡಿದ ಕ್ಷಣ ನಿಮಗ್ ಬರ್ತದೆ ಯಾಕೆ ನೆನ್ನೆ ಹೀಗೆ ಬೈದಿದ್ರಲ್ಲ ಆಮೇಲೆ ಇನ್ನೊಂದು ವಾರದಲ್ಲಿ ನಾನೆಲ್ಲವೂ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ನೋಡಿದಾಗಲೂ ಆ ಸ್ವಾಮಿಗಳ ಅವತ್ತು ಬೈದಿದ್ರಲ್ಲ ನಮಗೆ ಅದು ನೆನಪು ಬರ್ತದೆ ನೋಡಿ ಒಂದೇ ಒಂದು ಶಬ್ದ ಅಲೆಯನ್ನು ಎಬ್ಬಿಸಿದಾಗ ಏನು ಮಾಡ್ತು ಒಂದು ಅಲೆಯನ್ನು ಎಬ್ಬಿಸಿತು ಎರಡನೆಯದಾಗಿ ಒಂದು ಸಂಸ್ಕಾರವನ್ನು ಬಿಟ್ಟು ಹೋಯಿತು ಆ ಸಂಸ್ಕಾರ ಬಿಟ್ಟು ಹೋಗಿದ್ದರಿಂದ ಏನಾಯಿತು ಮನಸ್ಸಿನಲ್ಲಿ ಆ ನೆನಪು ನಿಮ್ಮನ್ನು ಕಾಡುತ್ತಿರುತ್ತದೆ ಯಾವಾಗಲೂ ಆ ವ್ಯಕ್ತಿಯನ್ನು ನೋಡಿದಾಗ ಒಂದ ಸಂತೋಷವೋ ಒಂದು ದುಃಖವೋ ಆಗ್ತದೆ ಈ ಹೊರಗಡೆಯ ಕಲ್ಲುಗಳು ವಿವಿಧ ರೀತಿಯಲ್ಲಿ ಪ್ರತಿ ಕ್ಷಣವೂ ಕೂಡ ನಮ್ಮ ಮನಸ್ಸೆಂಬ ಸರೋವರದ ಮೇಲೆ ಬೀಳ್ತಾ ಇರುವುದರಿಂದ ಏನಾಗ್ತದೆ ಮನಸ್ಸಿನಲ್ಲಿ ಅನೇಕ ಅಲೆಗಳು ಎದ್ದು ಎದ್ದು ಎದ್ದು ಮನಸ್ಸು ಶಾಂತವಾಗುವ ಬದಲು ಸದಾ ಸದಾ ಚಟುವಟಿಕೆಯಿಂದ ಕೂಡಿರ್ತದೆ ಈ ಎರಡು ರಾಗ ಮತ್ತು ದ್ವೇಷ ಈ ರಾಗ ಮತ್ತು ದ್ವೇಷಗಳೆಂಬ ಎರಡು ಕಲ್ಲುಗಳಿದೆಯಲ್ಲ ಸದಾ ಮನುಷ್ಯನ ಮನಸ್ಸಿನ ಸರೋವರದಲ್ಲಿ ಬೀಳ್ತಾ ಇರ್ತದೆ ಆ ರಾಗ ಮತ್ತು ದ್ವೇಷ ಯಾಕೆ ಬೀಳ್ತಾ ಇರ್ತದೆ ಅಂತಂದರೆ ಆ ನಾನು ಎಂಬ ಭಾವನೆ ಇರುವುದಿಂದ ರಾಗ ದ್ವೇಷಗಳು ಬೀಳ್ತಾ ಇರ್ತದೆ ಇವ್ರ ನನಗೆ ಇಷ್ಟವಿಲ್ಲ ಆದ್ರಿಂದ ದ್ವೇಷ ಬರ್ತಾ ಇದೆ ಇವ್ರ ನನಗೆ ಇಷ್ಟವಾದಂತಹ ವ್ಯಕ್ತಿಗಳು ಆದ್ರಿಂದ ರಾಗ ಬರ್ತಾ ಇದೆ ಇದು ನನಗೆ ಸೇರಿದ್ದು ಅದು ನನಗೆ ಸೇರಿದ್ದಲ್ಲ ಈ ರಾಗ ದ್ವೇಷಗಳು ಎರಡೂ ಇರುವುದರಿಂದ ಆ ಎರಡಕ್ಕೆ ಆಧಾರವಾದಂತಹ ಈ ನಾನು ಎಂಬ ಅಹಂಕಾರ ಅಥವಾ ಸಂಕಲ್ಪ ಇದು ಅಲ್ಲೋಲ ಕಲ್ಲೋಲ ಮಾಡಿ ಮನಸ್ಸನ್ನು ಮನಸ್ಸಿನ ಶಾಂತಿಯನ್ನು ಕದಡಿಬಿಡುತ್ತದೆ ಈ ಎಲ್ಲ ಅಂಶಗಳನ್ನು ಒಂದೊಂದಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಇನ್ನೆಲ್ಲವನ್ನು ಕೂಡ ಧ್ಯಾನಕ್ಕೆ ಶ್ರೀಕೃಷ್ಣ ಹೇಗೆ ನಮ್ಮನ್ನು ತಯಾರು ಮಾಡುತ್ತಿದ್ದಾನೆ ಇದನ್ನ ನಾವು ಗಮನಿಸಬೇಕು ಯಾಕೆ ಅಂತ ಹೇಳಿದರೆ ಧ್ಯಾನ ಮಾಡುವುದು ಯಾವುದರಿಂದ ನಮ್ಮ ಮನಸ್ಸನ್ನು ಉಪಯೋಗಿಸಿಕೊಂಡೇ ಧ್ಯಾನ ಮಾಡಬೇಕು ಆಮೇಲೆ ಧ್ಯಾನಕ್ಕೆ ಅತ್ಯಂತ ಪ್ರಶಾಂತಯುತವಾದಂಥ ಮನಸ್ಸು ಬೇಕು ಆದ್ದರಿಂದ ಆ ಮನಸ್ಸು ಅಲ್ಲೋಲ ಕಲ್ಲೋಲವಾಗದಂತೆ ಆ ಮನಸ್ಸಿನ ಸಂಪೂರ್ಣ ಪರಿಚಯ ನಮಗಿರಬೇಕಾಗ್ತದೆ ಒಂದು ನಾನು ಏನು ಹೇಳಿದೆ ಅಂತಂದರೆ ಮೊದಲನೇ ಅಂಶ ಗಮನವಿಟ್ ಗಮನ ಇಡಬೇಕು ಏನು ಅಂತಂದರೆ ಮೂಲತಃ ಮನಸ್ಸು ಶುದ್ಧವಾದಂಥದ್ದು ಆಮೇಲೆ ಯಾವ ಒಂದು ಬಣ್ಣವನ್ನು ಅದಕ್ಕೆ ಕೊಡ್ತೇವೋ ಆ ಬಣ್ಣವನ್ನು ಅದು ತೆಗೆದುಕೊಳ್ಳುತ್ತದೆ ಇದು ಮೊದಲನೇ ಅಂಶ ಎರಡನೇದಾಗಿ ಹೊರಗಡೆಯಿಂದ ಸದಾ ನಾವು ಕಲ್ಲು ಬೀಳ್ತಾ ಇರ್ತಾ ಸರೋವರದಲ್ಲಿ ಆ ಕಲ್ಲು ಬೀಳ್ತಿರುವುದರಿಂದ ಸರೋವರ ಅಲ್ಲೋಲ ಕಲ್ಲು ಕಲ್ಲೋಲವಾಗ್ತಾ ಇರುತ್ತೆ ಇದು ಎರಡನೇ ಅಂಶ ಮೂರನೇ ಅಂಶ ಏನು ಅಂತಂದರೆ ಮನಸ್ಸಿನ ಮನಸ್ಸಿಗೆ ಒಂದು ಲಕ್ಷಣವಿದೆ ಏನು ಅಂತಂದರೆ ಎಲ್ಲಿ ಪ್ರೀತಿ ಇಡ್ತದೋ ಅಲ್ಲಿ ಅದು ನಿಲ್ಲುತ್ತದೆ ಇದು ಅತ್ಯಂತ ಮುಖ್ಯವಾದಂತ ಅಂಶ ಎಲ್ಲಿ ಪ್ರೀತಿ ಇರ್ತದೋ ಆ ಮನಸ್ಸು ಅಲ್ಲಿ ನಿಲ್ಲುತ್ತದೆ ಈ ಮನಸ್ಸನ್ನು ಹೇಗೆ ಹಿಡಿಬೇಕು ಅದಕ್ಕೆ ಟೆಕ್ನಿಕ್ ಇದೆ ಟೆಕ್ನಿಕ್ ಇದೆ ಅಂತಂದರೆ ಅದು ಉಪಾಯ ಇದೆ ಗೊತ್ತಿರಬೇಕು ಆ ಮನಸ್ಸನ್ನು ಹೇಗಾಗೋ ಹಿಡಿದ್ರಾಗುವುದಿಲ್ಲ ಯಾವಾಗಲೂ ಒಂದು ಉದಾಹರಣೆಯನ್ನು ಹೇಳ್ತಾ ಇರ್ತೀನಿ ನಾನು ಏನು ಅಂತ ಹೇಳಿದ್ರೆ ಹಿಂದೆ ನಾವು ಹಳೆಯ ಕಥೆಯನ್ನು ಕೇಳಿರ್ಬೋದು ನಾವು ಏನು ಅಂತಂದರೆ ಒಬ್ಬ ರಾಕ್ಷಸ ಇದ್ದಂತೆ ಅವನಿಗೆ ಬಹಳ ಶಕ್ತಿ ಇತ್ತಂತೆ ಅವನನ್ನು ಯಾರೂ ಎದುರುಗಡೆಯಿಂದ ಕೊಲ್ಲಿಕಾಗ್ತಾ ಇರಲಿಲ್ಲವಂತೆ ಸಪ್ತ ಸಮುದ್ರಗಳ ಆಚೆ ಯಾವುದೋ ಒಂದು ಪಂಚರ ಇತ್ತಂತೆ ಅಲ್ಲೊಂದು ಗಿಳಿ ಇತ್ತಂತೆ ಆ ಪಂಚರದಲ್ಲಿ ಆ ಗಿಳಿಯ ಕಾಲನ್ನು ಮುರಿದರೆ ಇವನು ಕಾಲು ಮುರಿತಿತ್ತಂತೆ ಅವನ ಕೈ ಮುರಿದರೆ ಇವನು ಕೈ ಮುರಿ ಈ ಕಥೆಗಳನ್ನೆಲ್ಲ ನಾವು ಕೇಳಿದ್ದೇವೆ ಮನಸ್ಸು ಕೂಡ ಹಾಗೆಯೇ ಮನಸ್ಸನ್ನು ಎದುರುಗಡೆಯಿಂದ ನೀವೇನಾದರೂ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ನಮ್ಮನ್ನು ನಾಶ ಮಾಡಿಬಿಡ್ತದೆ ಆದರೆ ಅದನ್ನು ಉಪಾಯವಾಗಿ ನಾವು ಹಿಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅದರ ಲಕ್ಷಣವನ್ನು ತಿಳಿದುಕೊಂಡು ಉಪಾಯವಾಗಿ ಹಿಡಿದಿ ಹಿಡಲಿಕ್ಕೆ ಪ್ರಯತ್ನ ಮಾಡಿದಾಗ ಏನಾಗ್ತದೆ ಮನಸ್ಸು ನಮ್ಮ ವಶಕ್ಕೆ ನಿಧಾನವಾಗಿ ಬರ್ತದೆ ಶ್ರೀಕೃಷ್ಣ ಅದನ್ನೆಲ್ಲವೂ ಕೂಡ ಈ ಶ್ಲೋಕಗಳಲ್ಲಿ ಹೇಳ್ತಾ ಬಂದಿದ್ದಾನೆ ಎಲ್ಲಿ ಪ್ರೀತಿ ಇರ್ತದೋ ಆ ಮನಸ್ಸು ಅಲ್ಲಿ ನಿಲ್ತದೆ ಎಷ್ಟೋ ಯುವಕ ಯುವತಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಶ್ರಮಕ್ಕೆ ಬಂದಾಗ ನಮ್ಮನ್ನು ಕೇಳ್ತಾರೆ ಏನು ಸ್ವಾಮೀಜಿ ಮನಸ್ಸು ಏಕಾಗ್ರವಾಗುವುದಿಲ್ಲವಲ್ಲ ಏಕಾಗ್ರತೆಯೇ ನಮಗಿಲ್ವಲ್ಲ ಏನ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾ ಯಾವಾಗ್ಲೂ ಹೇಳ್ತಾ ಇರ್ತೇನೆ ಮೂರು ತಾಸಿನ ಸಿನಿಮಾವನ್ನ ನೀವು ನೋಡ್ತಾ ಇರ್ತೀರಿ ಹಾಗೆ ಯಾರಾದರೂ ಮೂರು ತಾಸು ಸಿನಿಮಾ ನೋಡ್ತಾ ಇದ್ದೆ ಒಂದು ನಿಮಿಷವೂ ಏಕಾಗ್ರತೆಯಿಂದ ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಯಾರಾದರೂ ಕಂಪ್ಲೇಂಟ್ ಮಾಡಿದ್ದಾ ಬಹಳ ಕಷ್ಟಪಟ್ಟು ಆ ಮನಸ್ಸನ್ನ ಆ ಸಿನಿಮಾದಲ್ಲಿ ಏಕಾಗ್ರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ ಯಾರಾದರೂ ಹೇಳ್ತಾರಾ ಹೇಳುವುದಿಲ್ಲ ಬದಲಾಗಿ ಎಷ್ಟರ ಮಟ್ಟಿಗೆ ಏಕಾಗ್ರಗೊಂಡು ಬಿಟ್ಟಿರುತ್ತೆ ಮನಸ್ಸು ಅಂತ ಹೇಳಿದ್ರೆ ನಾವು ಎಲ್ಲಿ ಕುಳಿತಿದ್ದೇವೆ ಅನ್ನುವಂಥದ್ದು ಕೂಡ ಮರೆತು ಹೋಗಿಬಿಟ್ಟಿರ್ತದೆ ಆಮೇಲೆ ಆ ಚಿತ್ರದಲ್ಲಿ ಇರುವಂತಹ ಪ್ರತಿಯೊಂದು ಪಾತ್ರದ ಜೊತೆ ನಾವು ಸಂಬಂಧವನ್ನು ಬೆಳೆಸಿ ಅಲ್ಲಿ ಅಲ್ಲಿ ಅತ್ತಾಗ ನಾವು ಅಳಿತೇವೆ ನಕ್ಕಾಗ ನಾವು ನಗ್ತೇವೆ ನಾವು ಒಬ್ಬ ಹೀರೋ ನಾವು ಒಬ್ಬ ಹೀರೋಯಿನ್ ಅನ್ನುವಂಥ ರೀತಿಯಲ್ಲಿ ನಾವು ಅದಕ್ಕೆ ಜೊತೆ ಸಂಬಂಧಿಸಿಕೊಂಡು ಬಿಡ್ತೇವೆ ನಮ್ಮನ್ನು ನಾವು ಮರೆತು ಆ ಪಾತ್ರ ಜೊತೆ ನಮ್ಮನ್ನು ಸಂಬಂಧಿಸಿಕೊಂಡಿರ್ತೇವೆ ಯಾವ ಮನಸ್ಸು ಏಕಾಗ್ರವಾಗುವುದು ಇಲ್ಲ ಅಂತ ಹೇಳಿದ್ರು ಅದೇ ಮನಸ್ಸು ನೋಡಿ ಎಷ್ಟು ಏಕಾಗ್ರವಾಗಿರುತ್ತದೆ ಅಂತ ಹೇಳಿ ಇನ್ನೊಂದು ಅದ್ಭುತವಾದಂತ ಉದಾಹರಣೆ ಅಂತ ಹೇಳಿದ್ರೆ ಕ್ರಿಕೆಟ್ ಮ್ಯಾಚ್ ಎಲ್ರೂ ಕೂಡ ಗೊತ್ತಿರ್ತದೆ ನಾವು ಹೊಸಪೇಟೆಯಲ್ಲಿ ಹೋದಾಗ ಯಾರೋ ಒಬ್ಬರಿಗೆ ಯಾರೋ ಒಬ್ರು ಹೇಳಿದ್ರು ಏನು ಅಂತ ಹೇಳಿದ್ರೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ನೋಡ್ತಾ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿ ಯಾಕೆ ಹಾರ್ಟ್ ಅಟ್ಯಾಕ್ ಆಯ್ತು ಆರ್ ಬಾಲ್ ಇದೆ ಹದಿನೆಂಟು ರನ್ ಇದೆ ಭಾರತ ಗೆಲ್ಲಬೇಕಾಗಿದೆ ಎದುರಾಳಿಗಳು ಪಾಕಿಸ್ತಾನದವರು ಹೀಗಾದಾಗ ಇವರೇ ಹೊಡಿತಾಯಿದ್ದಾರೋ ಏನೋ ಇವರೇ ಆ ಮ್ಯಾಚ್ನಲ್ಲಿ ಭಾಗಿಗಳಾಗಿದ್ದಾರೋ ಅನ್ನೋ ಅಂತ ನರಮಂಡಲದಲ್ಲೆಲ್ಲವೂ ಟೆನ್ಷನ್ ಕ್ರಿಯೇಟ್ ಆಗ್ತದೆ ಇದು ಯಾಕಾಗ್ತದೆ ಮನಸ್ಸು ಏಕಾಗ್ರಗೊಂಡು ನಾನೇ ಅಲ್ಲಿ ಆಡ್ತಾ ಇದ್ದೀನಿ ನಾನೇ ಗೆಲ್ಲಬೇಕಾಗಿದೆ ನಾನೇ ಗೆಲ್ಲಬೇಕಾಗಿದೆ ನನ್ನ ದೇಶವನ್ನು ನಾನೇ ಗೆಲ್ಲಿಸಬೇಕಾಗಿ ಈ ಒಂದು ಯಾವಾಗ ಒಂದು ಆ ಪಾತ್ರದ ಜೊತೆ ನಾವು ಹೊಂದಿಸಿಕೊಳ್ಳುತ್ತೇವೆಯೋ ನಮ್ಮ ಮನಸ್ಸನ್ನು ಅಲ್ಲಿ ಏಕಾಗ್ರಗೊಳಿಸ್ತೇವೋ ಆಗ ನಾವು ನೋಡುತ್ತಿದ್ದೇವೆ ಅನ್ನುವಂಥದ್ದು ಮರೆತು ನಾವು ಆಡುತ್ತಿದ್ದೇವೆ ಅನ್ನುವಂಥ ಭಾವನೆ ಬರ್ತದೆ ಇದು ಏಕಾಗ್ರತೆಯಿಂದ ಮನಸ್ಸು ಇದ್ದುದರಿಂದ ಪರಿಣಾಮವಾಗಿ ಇಂಥದ್ದಾಗಿದ್ದು ಆದ್ದರಿಂದ ಇಲ್ಲಿ ಒಂದು ಇನ್ನೊಂದು ಲಕ್ಷಣವನ್ನು ನಾವು ಗಮನಿಸಬೇಕು ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಮನಸ್ಸು ನಿಲ್ಲುತ್ತದೆ ಅಂಥ ಹಾಗಾದರೆ ಇನ್ನೊಂದು ಲಕ್ಷಣಗಳಿದೆ ಏನು ಅಂತಂದರೆ ಈ ಪ್ರೀತಿ ಇರುವ ಕಡೆ ಮನಸ್ಸಿರುವುದು ನಿಜ ಆದರೆ ಮನಸ್ಸಿಗೆ ಕೆಟ್ಟ ವಸ್ತುಗಳ ಮೇಲೆ ಪ್ರೀತಿ ಇದೆ ಒಳ್ಳೆಯ ವಸ್ತುಗಳ ಮೇಲೆ ಪ್ರೀತಿ ಇಲ್ಲ ಸಾಧನೆ ಅಂತಂದರೆ ಏನು ಅಂತಂದರೆ ಯಾರಿಗೂ ಕೂಡ ಕೆಟ್ಟ ಕೆಲಸವನ್ನ ಮಾಡಲಿಕ್ಕೆ ಹೇಳಿಕೊಡಬೇಕಾಗಿಲ್ಲ ತರಬೇತಿ ಬೇಕು ತರಬೇತಿ ಬೇಕಾಗಿಲ್ಲ ಆದರೆ ಒಳ್ಳೆಯ ಕೆಲಸವನ್ನ ಒಂದು ಸಣ್ಣ ಒಳ್ಳೆಯ ಕೆಲಸವನ್ನ ಮಾಡಬೇಕಾದರೂ ಕೂಡ ತರಬೇತಿ ಬೇಕು ಯಾಕೆ ಅಂಥ ಒಂದು ಸಂಸ್ಕಾರ ಮನಸ್ಸಿನಲ್ಲಿಲ್ಲ ಮತ್ತು ಮನಸ್ಸಿನ ಒಂದು ಸ್ವಭಾವ ಏನು ಅಂತ ಹೇಳಿ ಹೇಳಿದರೆ ನೀರಿನೋಪಿಯಲ್ಲಿ ಅಂತ ಹೇಳ್ತಾರೆ ನೀರಿನೋಪಿಯಲ್ಲಿ ನೀರು ಹಾಗೆ ಮೇಲಿಂದ ಕೆಳಗೆ ಹರಿಯುವಂತಹ ಸ್ವಭಾವವೋ ಹಾಗೆಯೇ ಮನಸ್ಸಿಗೂ ಕೂಡ ಒಂದು ಸ್ವಭಾವ ಏನು ಮೇಲಿನಿಂದ ಕೆಳಗೆ ಹರಿದು ಬರುತ್ತದೆ ಕೆಟ್ಟ ವಿಚಾರಗಳಲ್ಲಿ ತೊಡಗುವಂತಹದ್ದು ಮನಸ್ಸಿನ ಸ್ವಭಾವ ಆದರೆ ಅದೇ ಮನಸ್ಸನ್ನು ಮೇಲೆತ್ತಬೇಕಾದರೆ ಹೇಗೆ ನೀರಿಗೆ ಒಂದು ಪಂಪನ್ನು ಮೋಟರನ್ನು ಹಾಕಿ ಅದನ್ನು ಮೇಲೆ ಹರಿಸ್ತೀವಲ್ಲ ಹಾಗೆಯೇ ಪ್ರಯತ್ನದಿಂದ ಮನಸ್ಸನ್ನು ಮೇಲೇರಿಸಬೇಕಾಗಿದೆ ಇದು ಬಹಳ ಅದ್ಭುತವಾದಂಥ ಅಂಶ ಏನು ಅಂತಂದರೆ ಸಾಧನೆ ಎಲ್ಲಿ ಬೇಕಾಗ್ತದೆ ಅಂತಂದರೆ ಈ ಮನಸ್ಸಿಗೆ ಒಳ್ಳೆಯ ವಿಚಾರದ ಬಗ್ಗೆ ಪ್ರೀತಿಯನ್ನು ಹುಟ್ಟಿಸಬೇಕು ಅದು ಸುಮ್ಮ ಸುಮ್ಮನೆ ಹಾಗೆ ಬರುವುದಿಲ್ಲ ಮಂತ್ರದೀಕ್ಷೆಯನ್ನು ತೆಗೆದುಕೊಂಡಿರ್ತಾರೆ ಒಂದು ವಾರ ಆಗಿರುತ್ತದೆ ಒಂದು ತಿಂಗಳಾಗಿರುತ್ತದೆ ಆಗ ಸ್ವಾಮಿಗಳ ಹತ್ರ ಬಂದು ಹೇಳ್ತಾರೆ ನಾವು ಜಪವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಧ್ಯಾನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ಮನಸ್ಸು ಏಕಾಗ್ರವಾಗ್ತಾ ಇಲ್ವಲ್ಲ ಏನು ಮಾಡುವುದು ಋಷಿ ಎಷ್ಟೋ ಸಾವಿರ ವರ್ಷಗಳು ತಪಸ್ಸು ಮಾಡಿದಾಗಲೇ ಮನಸ್ಸು ನಿಲ್ಲಲಿಲ್ಲ ಇವರು ಒಂದು ತಿಂಗಳು ಬಂದು ಹಾಂ ಏಕಾಗ್ರವಾಗ್ತಾ ಇಲ್ವಲ್ಲ ಅಂತ ಹೇಳಿದರೆ ಅದು ಹೇಗಾಗಲಿಕ್ಕೆ ಸಾಧ್ಯ ಆದರೆ ಈ ಮನಸ್ಸಿಗೆ ತರಬೇತಿ ಮತ್ತೆ ಮತ್ತು ಅದಕ್ಕೆ ಒಳ್ಳೆಯ ವಿಚಾರಗಳ ಬಗ್ಗೆ ಆಸಕ್ತಿಯನ್ನು ಪ್ರೀತಿಯನ್ನು ಹುಟ್ಟಿಸುವಂತೆ ನಾವು ಮಾಡಬೇಕಾಗಿದೆ ಅದು ಬಹಳ ಮುಖ್ಯವಾದಂಥ ಅಂಶ ಆದರೆ ಅದಕ್ಕೆ ಆ ಸಂಸ್ಕಾರ ಅನ್ನುವಂಥದ್ದು ಇಲ್ಲ ಈ ಸಂಸ್ಕಾರ ಇಲ್ಲದಿರುವುದರಿಂದ ಅದು ಆ ಕಡೆ ಹೋಗ್ತಾ ಇಲ್ಲ ಆದರೆ ಅದನ್ನ ಮತ್ತೆ ಮತ್ತೆ ಈ ವಿಚಾರಗಳನ್ನು ಮತ್ತೆ ಮತ್ತೆ ಶ್ರವಣ ಮನನ ನಿಧಿ ಧ್ಯಾಸನ ಇದಕ್ಕೆ ಉಪಾಯ ಏನು ಮತ್ತೆ ಮತ್ತೆ ವಿಚಾರಗಳನ್ನು ಕೇಳಬೇಕು ಅದನ್ನು ಮತ್ತೆ ಮತ್ತೆ ಮನನ ಮಾಡಬೇಕು ಮತ್ತೆ ಧ್ಯಾನದಲ್ಲಿ ತೊಡಗಿಸುವಂತಹ ಪ್ರಯತ್ನ ಮಾಡಬೇಕು ಆಗ ಸಾಧ್ಯವಾಗಿಯೇ ಆಗುತ್ತದೆ ಎಂದು ಶ್ರೀಕೃಷ್ಣ ಹೇಳ್ತಾನೆ ಮುಂದೆ ಅಭ್ಯಾಸ ಮತ್ತು ವೈರಾಗ್ಯ ಆ ಶ್ಲೋಕವನ್ನು ಮುಂದೆ ತೆಗೆ ತೆಗೆದುಕೊಳ್ತೇನೆ ಆದರೆ ಇಲ್ಲಿ ಸ್ವಾಮಿ ವಿವೇಕಾನಂದರು ಇನ್ನೊಂದು ಅದ್ಭುತವಾದಂಥ ವಿಚಾರವನ್ನು ಅಮೆರಿಕದಲ್ಲಿ ಉಪನ್ಯಾಸವನ್ನು ಮಾತಾಡಬೇಕು ಮಾಡಬೇಕಾದ್ರೆ ಯಾಕೆ ನಮಗೆ ಒಳ್ಳೆಯ ವಿಚಾರಗಳ ಬಗ್ಗೆ ಆಸಕ್ತಿ ಹುಟ್ಟುವುದಿಲ್ಲ ಪ್ರೀತಿ ಹುಟ್ಟುವುದಿಲ್ಲ ಅಂತಂದರೆ ಅದು ಸಹಜ ಸ್ವಾಮಿ ಏನು ಹೇಳ್ತಾರೆ ಅಂತಂದರೆ ಸಹಜ ಯಾಕೆ ಅಂತ ಹೇಳಿದರೆ ಬ್ರೈನ್ನಲ್ಲಿ ಪಾತ್ವೇಸ್ ಅಂದರೆ ಒಂದೊಂದು ದಾರಿಗಳಿದೆಯಂತೆ ದಾರಿಗಳಿದೆ ಏನು ಅಂತಂದರೆ ಹೇಗೆ ದಾರಿಗಳು ಹೇಗಿದೆ ಅಂತಂದರೆ ಒಂದೊಂದು ಆಲೋಚನೆಯನ್ನ ನಾವು ಮಾಡಿರುವಂತಹದ್ದು ಇದೆಯಲ್ಲ ಯಾವ್ಯಾವ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಮಾಡಿದೇವೆ ಆ ಆಲೋಚನೆಯ ಪ್ರಕಾರ ಒಂದೊಂದು ಮಾರ್ಗ ಬ್ರೈನ್ನಲ್ಲಿ ನಿರ್ಮಾಣವಾಗಿದೆ ನಮ್ಮ ಮೆದುಳಿನಲ್ಲಿ ಯಾವ ಆಲೋಚನೆಯನ್ನು ನಾವು ಹಲವಾರು ಬಾರಿ ಮಾಡಿರ್ತೀವಲ್ಲ ಸಾವಿರಾರು ಬಾರಿ ಮಾಡಿರ್ತೀವಲ್ಲ ಆ ಮಾರ್ಗ ಒಂದು ಸುಲಭವಾದಂಥ ಮಾರ್ಗ ನಿರ್ಮಾಣವಾಗಿ ಬಿಟ್ಟಿರ್ತದೆ ಆದರೆ ಯಾವ ಆಲೋಚನೆ ನಮಗೆ ಹೊಸದೋ ಯಾವ ಆಲೋಚನೆಯ ಬಗ್ಗೆ ನಮಗೆ ಪರಿಚಯವಿಲ್ಲವೋ ಅಂಥ ಒಂದು ಮಾರ್ಗ ಈಗ ಮೆದುಳಿನಲ್ಲಿ ಇಲ್ಲ ಆದ್ದರಿಂದ ಈಗ ಹೊಸದಾಗಿ ಅಂತಹ ಒಂದು ನಿರ್ಮ ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ ನಿರ್ಮಾಣ ಮಾಡಿಕೊಳ್ಳುವುದು ಹೇಗೆ ಅಂತಂದರೆ ಮತ್ತೆ ಮತ್ತೆ ಅದನ್ನು ಆಲೋಚಿಸುತ್ತಾ ಮತ್ತೆ ಮತ್ತೆ ಅದರ ಬಗ್ಗೆ ಚಿಂತಿಸುತ್ತಾ ಅದರ ವಿಚಾರವಾಗಿ ತಿಳ್ಕೊಳ್ತಾ ಇದ್ದಾಗೇನಾಗ್ತದೆ ಮಾರ್ಗ ಹೊಸ ಮಾರ್ಗ ನಿರ್ಮಾಣವಾಗ್ತದೆ ಯಾವಾಗ ಮಾರ್ಗ ನಿರ್ಮಾಣ ಆಯಿತು ಆಗ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆ ಅಂತಾಯಿತು ಈಗಾಗಲೇ ನಮಗೆ ವಿಚಾರ ಯಾವುದೇ ಯಾವುದು ವಿಚಾರಗಳು ನಮಗೆ ಗೊತ್ತಿದೆಯೋ ಸಂಸಾರದ ವಿಚಾರವಾಗಿರ್ಬೋದು ಪ್ರಪಂಚದ ವಿಚಾರವಾಗಿರ್ಬೋದು ಇದೆಲ್ಲ ಯಾರಿಗೂ ಹೇಳಿಕೊಡ್ಬೇಕಾಗಿಲ್ಲ ಯಾಕೆ ಸಾವಿರಾರು ಬಾರಿ ಕೋಟ್ಯಾನು ಕೋಟಿ ಬಾರಿ ನಾವೇನು ಮಾಡಿದ್ದೇವೆ ಮತ್ತೆ ಮತ್ತೆ ಈ ಭೂಮಿಯಲ್ಲಿ ಜನ್ಮ ತಳೆದು ಆಲೋಚಿಸಿ ಭಾವಿಸಿ ಆ ಈಗಾಗಲೇ ಮೆದುಳಿನಲ್ಲಿ ಅನೇಕ ಮಾರ್ಗಗಳು ನಿರ್ಮಾಣವಾಗಿಬಿಟ್ಟಿದೆ ಆದ್ದರಿಂದ ಈಗ ಅಂತಹ ಆಲೋಚನೆಗಳ ಮಾಡಲಿಕ್ಕೆ ಸುಲಭ ಆದರೆ ಈ ಆಧ್ಯಾತ್ಮಿಕ ವಿಚಾರ ಹೊಸ ವಿಚಾರ ಮಾಡಬೇಕಾದ್ರೆ ಈಗ ನಿರ್ಮಾಣ ಆಗಬೇಕಾಗಿದೆ ಒಂದು ಸಲಿ ನಿರ್ಮಾಣ ಆಯಿತು ಅಂತಂದರೆ ಆಮೇಲೆ ಮಾರ್ಗ ಸುಲಭವಾಗಿಬಿಡ್ತದೆ ಪ್ರತಿ ದಿನವೂ ಕೂಡ ನಿಯತವಾಗಿ ಮಾಡುವಂಥ ಕರ್ಮ ಏನಿದೆ ಧ್ಯಾನ ಏನಿದೆ ಅದು ನಮ್ಮನ್ನು ಆ ಸಂಸ್ಕಾರ ಉಂಟು ಮಾಡುವಂತೆ ಮಾಡ್ತದೆ ಈ ಮೂರ್ನಾಲ್ಕು ಅಂಶಗಳನ್ನು ನಾವು ಯಾವಾಗಲೂ ಕೂಡ ಗಮನ ಇಟ್ಟು ಅದನ್ನ ಪಾಲಿಸಿಕೊಂಡು ಬರಬೇಕಾಗ್ತದೆ ಆಮೇಲೆ ಇನ್ನೊಂದು ಯಾವಾಗಲೂ ಕೂಡ ಭಾವನೆಯನ್ನು ನಾವು ಆಲೋಚಿಸಬೇಕೇನು ಅಂತಂದರೆ ಈ ಮನಸ್ಸು ಶಾಂತವಾಗಬೇಕಾದರೆ ನಾವು ಏನು ಮಾಡಬೇಕು ಮನಸ್ಸನ್ನು ಶಾಂತವಾಗಿರಬೇಕಾದ್ರೆನೆ ನಾನು ಹೇಳಿದೆ ಏನು ಅಂತ ಹೇಳಿದರೆ ನರಯಜ್ಞ ಋಷಿಯಜ್ಞ ದೇವಯಜ್ಞ ಆಮೇಲೆ ಭೂತಯಜ್ಞ ಇದನ್ನೆಲ್ಲ ಹೇಳಿದೆ ಈ ನರಯಜ್ಞ ಅನ್ನುವಂಥದ್ದನ್ನು ನಾನು ಹೇಳಿದಾಗ ನಿನ್ನೆ ಹೇಳಿದೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ನೀನು ಏನನ್ನೂ ಮಾಡಲಿಕ್ಕೆ ಸಾಧ್ಯವಾಗದಿದ್ದರೆ ಅಂದರೆ ಸಮಾಜಕ್ಕೆ ಯಾವುದೇ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯವಾಗದಿದ್ದರೂ ನೀನು ಇತರರಿಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಆ ಆಲೋಚನೆ ಅನ್ನುವಂಥದ್ದು ದೂರದಲ್ಲಿರುವಂತಹ ಯಾವುದೋ ವ್ಯಕ್ತಿಯನ್ನು ಪರಿವರ್ತನೆಗೊಳಿಸಬಲ್ಲದು ಅನ್ನುವಂಥದ್ದನ್ನು ಈ ಸೈನ್ಸ್ ಆಫ್ ಥಾಟ್ ಆಲೋಚನೆ ಈ ಆಲೋಚನೆ ಎಷ್ಟು ಶಕ್ತಿಶಾಲಿಯಾದಂತಹದ್ದು ಅಂದರೆ ಸಾಂಜೆ ಹೇಳ್ತಾರೆ ಒಂದು ಆಲೋಚನೆಯನ್ನು ನೀವು ಕಳಿಸಿದಾಗ ಅದು ಸುತ್ತಿಕೊಂಡು ನಮ್ಮನ್ನೇ ಬಂದು ತಲುಪುತ್ತದೆ ಅಂದರೆ ಯಾರೋ ವ್ಯಕ್ತಿಗೆ ನಾವು ಶಾಪ ಹಾಕಿದರೆ ಯಾರೋ ಒಬ್ಬ ಹಾಳಾಗ್ಲಿ ಅಂತ ಹೇಳಿದ್ರೆ ಏನಾಗ್ತದೆ ಆ ಆಲೋಚನೆ ನಮ್ಮಿಂದ ಹೊರಟು ವಾಪಸ್ಸು ಬಂದು ನೀನು ಹಾಳಾಗು ಅಂತದ್ದು ಇದೆಲ್ಲವೂ ಸತ್ಯವಾದಂತಹ ಮಾತು ಆದ್ದರಿಂದ ಶ್ರೀಕೃಷ್ಣ ಭಗವದ್ಗೀತೆ ಹನ್ನೆರಡನೇ ಅಧ್ಯಾಯದಲ್ಲಿ ಅದ್ವೇಷ್ಠಾ ಸರ್ವಭೂತಾನ ಮೈತ್ರಃಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮೀ ಅಂತ ಹೇಳ್ತಾನೆ ನನ್ನ ಭಕ್ತ ಹೇಗಿರಬೇಕು ಅಂತಂದರೆ ಅವನಿಗೆ ದ್ವೇಷವಿರಬಾರ್ದು ಅವನಿಗೆ ಅಸೂಯೆ ಇರಬಾರ್ದು ಅವನಿಗೆಲ್ಲರೊಂದಿಗೂ ಮೈತ್ರಿಯಿಂದ ಇರಬೇಕು ಇದನ್ನೆಲ್ಲ ಯಾಕೆ ಹೇಳ್ತಾನೆ ಅಂತಂದರೆ ಇದೆಲ್ಲ ಸೈಕೊಲಾಜಿಕಲ್ ಪಾಯಿಂಟ್ ಇದನ್ನೆಲ್ಲ ಯಾಕೆ ಹೇಳ್ತಾನೆ ಅಂತಂದರೆ ಅವನಿಗೆ ತೊಂದರೆ ಆಗ್ತಾನೆ ನೀನೇ ಗಲುಬಿಲಿಯಲ್ಲಿರಬೇಕಾದ್ರೂ ನನ್ನನ್ನು ಹೇಗೆ ಧ್ಯಾನ ಮಾಡ್ತೀ ದ್ವೇಷ ಇಲ್ಲದಿದ್ದರೆ ಅದು ಶ್ರೀಕೃಷ್ಣನಿಗೆ ಸಂತೋಷವಾಗ್ತದೆ ಅನ್ನುವುದಕ್ಕಿಂತ ನಮಗೆ ಸಂತೋಷವಾಗ್ತದೆ ಯಾಕೆ ಹೊಟ್ಟೆಯಲ್ಲಿ ತೊಂದರೆ ಇರುವುದಿಲ್ಲ ಹೊಟ್ಟೆ ಮತ್ತೆ ಹೃದಯ ತಣ್ಣಗಿರಬೇಕಾದ್ರೆ ಅಸೂಯೆ ದ್ವೇಷ ಇರಬಾರ್ದು ಇದು ಇಲ್ಲದೇ ಇದ್ದಾಗ ಏನಾಗ್ತದೆ ಮನಸ್ಸು ಶಾಂತವಾಗಿ ನಮ್ಮ ಮಿತ್ರನಾಗಿ ಕೆಲಸ ಮಾಡ್ತದೆ ಈ ಆಲೋಚನೆ ಅನ್ನುವಂಥದ್ದು ನಮ್ಮಿಂದ ಹೊರಟು ನಮಗೆ ಬರ್ತದೆ ಅಂತಂದರೆ ನಾವು ಪ್ರತಿದಿನವೂ ಕೂಡ ಶಾಂತವಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಎಲ್ಲರ ಪರವಾಗಿ ಶಾ ಶಾಂತಿಯ ಒಂದು ಪ್ರಾರ್ಥನೆಯನ್ನು ಪ್ರತಿದಿಗೂ ದಿವಸವೂ ಐದು ನಿಮಿಷವಾಗಲಿ ಹತ್ತು ನಿಮಿಷವಾಗಲಿ ಮಾಡುವಂತಹ ಒಂದು ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು ಎಲ್ಲ ಕಡೆ ಎಲ್ಲ ದಿಕ್ಕಿನಲ್ಲಿರುವಂತಹ ಎಲ್ಲ ಜೀವಿಗಳು ಶಾಂತಿಯಿಂದಿರಲಿ ತೃಪ್ತಿಯಿಂದಿರಲಿ ಸಮಾಧಾನದಿಂದಿರಲಿ ಆನಂದದಿಂದಿರಲಿ ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಬರಬೇಕು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವಾಗ ಇದನ್ನು ಮಾಡುವಾಗ ಏನಾಗ್ತದೆ ಆ ಆಲೋಚನೆಗಳು ಹೊರಟು ಶಕ್ತಿಶಾಲಿಯಾಗಿ ನಮಗೆ ಹಿಂದಿರುಗ್ತದೆ ಸ್ವಾಮೀಜಿ ಹೇಳ್ತಾರೆ ಒಂದು ಕಲ್ಲನ್ನು ನೀವು ಎಸೆದರೆ ಅದು ಸುತ್ತಕೊಂಡು ಬಂದು ನಿಮಗೆ ಹೊಡಿತದೆ ಯಾವ ನಾವು ನಯೋಗ್ಯ ನಮಗೆ ಕಲ್ಲು ಹೊಡೆದವನು ಅಂತ ಆದರೆ ನಾವೇ ಹೊಡೆದದ್ದಂತೂ ನಮಗೆ ಗೊತ್ತಾಗುವುದಿಲ್ಲ ಹಾಗೆಯೇ ಒಂದು ಹೂವನ್ನು ಎಸೆದರೆ ಆ ಹೂವು ಬಂದು ನಮಗೆ ಬಡ ಬಡಿತದೆ ಆಗ ನಾವು ಅಂದ್ಕೊಳ್ತೀವಿ ಆ ಎಷ್ಟು ಪುಣ್ಯಾತ್ಮರಪ್ಪ ಯಾರು ನಮ್ಮ ಮೇಲೆ ಹೂವು ಹಾಕಿದ್ದು ಅಂತ ಆದರೆ ಇದು ನಮ್ಮದೇ ಆಲೋಚನೆ ಅಂತ ನಮಗೆ ಗೊತ್ತಾಗುವುದಿಲ್ಲ ಹೀಗೆ ಈ ಪ್ರಾರ್ಥನೆ ಅನ್ನುವಂಥದ್ದು ಇದೆಯಲ್ಲ ಇತರರ ಶಾಂತಿಗಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ನಮ್ಮ ಮನಸ್ಸನ್ನು ಕೂಡ ಶಾಂತಗೊಳಿಸ್ತದೆ ಇನ್ನೊಂದೇನು ಅಂತ ಹೇಳಿದರೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ನಮಗೆ ಗೊತ್ತಿಲ್ಲ ಎಷ್ಟೋ ಜನ ಮಹಾತ್ಮರಿದ್ದಾರೆ ಹಿಂದೆ ಎಷ್ಟೋ ಜನ ಮಹಾತ್ಮರಾಗಿ ಹೋಗಿದ್ದಾರೆ ಅವರೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಪ್ರಣಾಮಗಳನ್ನು ಮನಸ್ಸಿನಲ್ಲೇ ಸಲ್ಲಿಸಬೇಕು ನಿಮಗೆ ಯಾರೂ ಕೂಡ ನೆನಪಿಲ್ಲದಿದ್ರೆ ಅಂತಹ ಮ ಮಹಾತ್ಮರಿಗೆಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದರೆ ನಾನು ಮೊನ್ನೆ ತಾನೇ ಹೇಳಿದೆ ಏನು ಅಂತಂದರೆ ಈ ವಾತಾವರಣದಲ್ಲಿ ಕೆಟ್ಟ ಮತ್ತು ಒಳ್ಳೆಯ ಪ್ರತಿಸ್ಪಂದನಗಳು ಇರ್ತದೆ ಯಾವಾಗಲೂ ಕೂಡ ಯಾವಾಗ ನಾವು ಋಷಿ ಮಹಾತ್ಮರಿಗೆ ನಮ್ಮ ಮನಸ್ಸಿನಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಬರ್ತೇವೆ ಅವರ ಸ್ಪಂದನೆಗಳು ನಮಗೆ ತಲುಪಿ ನಮ್ಮನ್ನು ಹೆಚ್ಚೆಚ್ಚು ಉನ್ನತಿಗೆ ಒಯ್ಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತದೆ ಆ ಒಂದು ಸ್ಪಂದನಗಳನ್ನು ಆಕರ್ಷಿಸುತ್ತಾ ಹೋಗ್ತೇವೆ ಅದರಿಂದ ಸಾಧನೆ ಈ ಎರಡು ಸಾಧನೆಯನ್ನು ನೀವೇನಾದರೂ ನಾಳೆಯಿಂದ ಅಥವಾ ಇವತ್ತಿನಿಂದ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಮನಸ್ಸು ಎಷ್ಟೋ ಶಾಂತವಾಗುವುದನ್ನು ನೀವೇ ಗಮನಿಸ್ತೀರಿ ಏನು ಅಂತ ಹೇಳಿದರೆ ಒಂದು ವಿಶ್ವಶಾಂತಿಗಾಗಿ ಪ್ರಾರ್ಥನೆ ಇನ್ನೊಂದು ಮಹಾಪುರುಷರಿಗೆ ಪ್ರಣಾಮ ಐದು ಹತ್ತು ನಿಮಿಷದಲ್ಲಿ ಮಾಡಿಬಿಡ್ಬೋದು ಅದನ್ನು ಬೆಳಗ್ಗೆ ಮತ್ತು ಸಂಜೆ ಮಾಡುವಂತಹದ್ದು ಈ ಮನಸ್ಸನ್ನು ಹೀಗೆ ನಾನಾ ರೀತಿಯಾಗಿ ಶಾಂತಗೊಳಿಸಿದಾಗ ಏನಾಗ್ತದೆ ಸಹಜವಾಗಿ ಆ ಮನಸ್ಸಿಗೆ ಒಂದು ಶಕ್ತಿ ಬರ್ತದೇನು ಏಕಾಗ್ರಗೊಳ್ಳುವಂತಹ ಶಕ್ತಿ ಇಷ್ಟು ಅಂಶಗಳು ಇಷ್ಟಕ್ಕೆ ನಿಲ್ಲುತ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಕೃಷ್ಣ ಇನ್ನೊಂದು ಹೇಳ್ತಾ ಇದ್ದಾನೆ ಉದ್ದರೇದ್ ಆತ್ಮನಾತ್ಮಾನಂ ನಾತ್ಮಾನಮವಸಾಧೇತ್ ಇದು ಬಹಳ ಮುಖ್ಯವಾದಂಥದ್ದು ಈ ಮನಸ್ಸನ್ನು ನಾವು ಮನಸ್ಸಿನ ಜೊತೆ ವ್ಯವಹರಿಸಬೇಕಾದರೆ ಎಷ್ಟು ಅಂಶಗಳು ಇದೆ ನೋಡಿ ಆಲೋಚನೆ ಮಾಡಿ ನೋಡಿ ಒಂದನೆಯದಾಗಿ ಇದನ್ನು ಪವಿತ್ರವಾಗಿ ಇಟ್ಟುಕೊಳ್ಳುವಂತಹದ್ದು ಅನೇಕ ಒಳ್ಳೆಯ ವಿಚಾರಗಳನ್ನು ಇದರಲ್ಲಿ ತುಂಬುವಂತಹದ್ದು ಎರಡನೆಯದಾಗಿ ಶ್ರೀಕೃಷ್ಣ ಏನು ಹೇಳ್ತಾ ಇದ್ದಾನೆ ಯಾರೂ ಕೂಡ ತನ್ನನ್ನು ತಾನು ಕುಗ್ಗಿಸಿಕೊಳ್ಳಬಾರದು ಆತ್ಮ ನಮವಸಾದ ಇದು ಬಹಳ ಮುಖ್ಯವಾದಂತ ಅಂಶ ಇಲ್ಲಿ ನಮ್ಮನ್ನು ನಾವು ಕುಗ್ಗಿಸಿಕೊಳ್ಳಬಾರದು ಮನಸ್ಸು ಶಾಂತವಾಗಿರ್ಬೇಕಾದ್ರೆ ಜನರೇಟರು ಇರಬಾರದು ಕರೆಂಟ್ ಮಾತ್ರ ಇರಬೇಕು ಜನ್ರೇಟರ್ ಇರಬಾರ್ದು ಈಗ ನೋಡಿ ವಾತಾವರಣವೇ ಬೇರೆ ಆಯಿತು ಅದಾದಾಗ ಮನಸ್ಸಿನಲ್ಲಿ ಏಕಾಗ್ರತೆ ಬರುವುದಿಲ್ಲ ಕರೆಕರೆ ಆಗ್ತದೆ ಇನ್ನೊಂದು ಮುಖ್ಯವಾದಂಥ ಅಂಶ ನಾವು ಹುಟ್ಟಿದಾಗಿನಿಂದ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಏನು ಅಂತ ಹೇಳಿದ್ರೆ ನೀನು ಸರಿ ಇಲ್ಲ ನೀನು ಯಾವುದಕ್ಕೂ ಪ್ರಯೋಜನವಿಲ್ಲ ನೀನು ದಡ್ಡ ಇದನ್ನು ನಮ್ಮ ತಂದೆ ತಾಯಿಯಂದರು ನಮ್ಮ ಹಿರಿಯರು ಹೇಳ್ತಾ ಬಂದ್ಬಿಟ್ಟಿದ್ದಾರೆ ಆಮೇಲೆ ಮಕ್ಕಳಿಗೆ ನಾವು ಊಟ ಮಾಡಿಸ್ಬೇಕಾದ್ರೂ ಕೂಡ ಏನು ಮಾಡಿ ಹೆದರಿಸಿ ಹೆದರಿಸಿ ಊಟ ಮಾಡ್ತಾರೆ ಗೊಗ್ಗಯ್ಯ ಬರ್ತದೆ ನೋಡು ಭೂತ ಬರ್ತು ನೋಡು ದೆವ್ವ ಬರ್ತದ ನೋಡು ಈಗ ಹೆದರಿಸಿ ಹೆದರಿಸಿ ಹೆದರಿಸಿ ನಮಗೆ ಊಟ ಮಾಡಿಸಿದ್ರಿಂದ ನಮಗೆ ಭಯ ಹೆದರಿಕೆ ಮತ್ತು ಈ ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಇಲ್ಲದಿರುವಂತಹದ್ದು ಅಭ್ಯಾಸ ಆಗಿಬಿಟ್ಟೆ ನೋಡಿ ಇಲ್ಲೊಂದು ಹನುಮಂತನ ಗುಡಿ ಇದೆ ಅದರ ಎದುರುಗಡೆ ಒಂದು ಕಲ್ಯಾಣ ಮಂಟಪ ಇದೆ ಹೌದಾನೆ ಈಗ ನಾನು ಹೇಳ್ತೇನೆ ದೇವರ ಗುಡಿಯಲ್ಲಿ ಹನುಮಂತ ಇದ್ದಾನೆ ಅಂತಂದಾಗ ನಿಮ್ಗೆ ಏನು ಗೊತ್ತಾ ಹೌದು ಇದ್ದಾನೆ ಹನುಮಂತ ನಾವು ನೋಡಿದ್ದೇವೆ ಅಂತ ಆದರೆ ಅದ್ರ ಎದುರುಗಡೆ ಕಲ್ಯಾಣ ಮಂಟಪ ಇದೆಯಲ್ಲ ಅಲ್ಲೊಂದು ದುಷ್ಟಶಕ್ತಿ ಇದೆ ಪ್ರೇತ ಇದೆ ಅಂತಂದರೆ ಹನುಮಂತನನ್ನು ನಂಬುವುದಕ್ಕಿಂತ ಹೆಚ್ಚಾಗಿ ಆ ಪ್ರೇತವನ್ನು ನಂಬುತ್ತೀರಿ ನಾಳೆ ದಿವಸ ಯಾರೂ ಕೂಡ ಅದ್ರೊಳಗೆ ಹೋಗುವಂಥ ಧೈರ್ಯ ಮಾಡುವುದಿಲ್ಲ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಏನೋ ಒಂದು ಸ್ವಲ್ಪ ಗದ್ಲಾಯ್ತು ಅಂದ್ರೆ ಆ ದುಷ್ಟಶಕ್ತಿ ಇದೆ ಅದು ಏನೋ ಒಂದು ಬಿತ್ತಲ್ಲ ಅದುಷ್ಟತಿ ಇದೆ ಇದೆಲ್ಲವೂ ಕೂಡ ನಾವು ಎಷ್ಟು ನಂಬಿಕೊಂಡು ಬಂದಿದ್ದೇವೆ ಅಂತಂದ್ರೆ ನಕಾರಾತ್ಮಕವಾದಂತಹ ಭಾವನೆಗಳು ನಮ್ಮ ಹುಟ್ಟಿದಾಗಿನಿಂದಲೂ ನಮ್ಮ ಮನಸ್ಸಿಗೆ ಬಂದುಬಿಟ್ಟಿದೆ ಹಿರಿಯರು ಕೂಡ ನಮಗೆ ಆ ಬೈದು ಮಾಡಿ ನೀನು ಯಾವ್ದಕ್ಕೂ ಪ್ರಯೋಜನ ಇಲ್ಲ ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನುವಂತ ಭಾವನೆಯನ್ನು ತುಂಬಿ ಯುವಕರಾದ ಮೇಲೆ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡು ನಾವು ಸ್ವಾಮೀಜಿ ಹೇಳ್ತಾರೆ ಯಾವತ್ತೂ ಕೂಡ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ದೆವ್ವಭೂತಗಳ ಕಥೆಯನ್ನ ಹೇಳಿ ಊಟ ಮಾಡಿಸಬಾರದು ಅಂಥೇಳಿ ಆ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅನಾರ್ಯುಷ್ಟಮ ಸ್ವರ್ಗಂ ಶ್ರೀಕೃಷ್ಣ ಅರ್ಜುನ ಯುದ್ಧ ಮಾಡುವುದಿಲ್ಲ ಅಂತಂದಾಗ ಒಂದು ಮಾತನ್ನು ಹೇಳ್ತಾನೆ ಕ್ಲೈಬ್ಯ ಪಾರ್ಥ ನೈತತ್ವಯ್ಯ ಉಪಬದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯ ತೋತ್ ಪರಂತಪ ಕುತಸ್ವಾ ಕಶ್ಮಲಮಿದ್ ವಿಷಮೇ ಸಮಪಸ್ಥಿತಂ ಅನಾರ್ಯ ದುಷ್ಟಮ ಸ್ವರ್ಗಂ ಆರ್ಯನಿಗೆ ತಕ್ಕುದಾದಂಥದ್ದಲ್ಲ ನಿನ್ನ ಒಂದು ಚಂಡತನ ಏನಿದೆಲ್ಲ ಆರ್ಯರಿಗೆ ಹೇಳಿದ್ದಲ್ಲ ಅದು ನೀನೊಬ್ಬ ಆರ್ಯ ನೀನೊಬ್ಬ ಶಕ್ತಿ ಶಾಲಿ ಈ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇಂತಹ ಒಂದು ಸ್ಥಿತಿಗಿಳಿದು ಬಿಟ್ಟಿ ಅಲ್ಲ ನೀನು ಶ್ರೀ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಪ್ರತಿಯೊಂದು ಮಗುವು ಕೂಡ ಈ ಮಾತನ್ನ ಹೇಳ್ಬೇಕು ಏನು ಅಂದ್ರೆ ಸಾಮಾನ್ಯ ಅಲ್ಲ ನೀನ್ ಸಾಮಾನ್ಯ ಅಲ್ಲ ನೀನು ಅದ್ಭುತವಾದನ್ನು ಸಾಧಿಸ್ಲಿಕ್ಕಿದೆ ನೀನು ಅದ್ಭುತವಾದಂಥ ಸಾಧಿಸಲಿಕ್ಕಿದೆ ನೀನು ಸಾಮಾನ್ಯ ಅಲ್ಲ ನೀನು ಸಾಮಾನ್ಯ ಅಲ್ಲ ಯಾವಾಗಲೂ ಕೂಡ ಆತ್ಮವಿಶ್ವಾಸವನ್ನು ತುಂಬಬೇಕೇ ವಿನಃ ಈ ಆತ್ಮವಿಶ್ವಾಸವನ್ನು ನಾಶ ಮಾಡತಕ್ಕಂತಹ ಯಾವ ಒಂದು ವಿದ್ಯಾಭ್ಯಾಸವನ್ನು ಕೊಡಬಾರದು ಅಂತ ಸ್ವಾಮೀಜಿ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಆತ್ಮವಿಶ್ವಾಸ ಆತ್ಮಶ್ರದ್ಧೆ ಇತ್ತು ಅಂತಂದರೆ ಅವನು ಏನನ್ನು ಬೇಕಾದರೂ ಸಾಧಿಸಬಲ್ಲ ಆದ್ದರಿಂದ ಈ ಧ್ಯಾನ ಮಾಡ್ತಕ್ಕಂಥವರು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕಾದಂಥವರು ಯಾವಾಗಲೂ ಕೂಡ ಒಂದು ಅಂಶವನ್ನು ಗಮನಿಸಬೇಕು ಏನು ಅಂತ ಹೇಳಿದರೆ ನಮ್ಮಲ್ಲಿರುವಂತಹ ದೌರ್ಬಲ್ಯಗಳನ್ನು ಕುರಿತು ನಾವು ಧ್ಯಾನಿಸ್ತೇವೆ ಇದು ಯುವಕ ಯುವತಿಯರಲ್ಲಿ ನಾವು ಗಮನಿಸಿದಾಗ ಅವರಲ್ಲಿ ಹೆಚ್ಚಿರ್ತದೆ ಏನು ಅಂತ ಹೇಳಿದರೆ ಕೆಲವು ದೌರ್ಬಲ್ಯಗಳು ಎಲ್ಲರಲ್ಲೂ ಇರ್ತದೆ ಆದರೆ ಆ ದೌರ್ಬಲ್ಯವನ್ನು ಕುರಿತು ಹೆಚ್ಚು ಧ್ಯಾನಿಸಿದಾಗ ಏನಾಗ್ತದೆ ಆ ದೌರ್ಬಲ್ಯಗಳು ಶಕ್ತಿಶಾಲಿಯಾಗ್ತದೆ ಇದು ಬಹಳ ಮುಖ್ಯವಾದಂಥದ್ದು ಯಾವುದನ್ನು ನಾವು ಧ್ಯಾನಿಸ್ತೇವೋ ಅದು ಶಕ್ತಿಶಾಲಿ ಆಗ್ತದೆ ಇದು ಆಲೋಚಿಸಬೇಕು ನನಗೊಂದು ಕೆಟ್ಟ ಗುಣ ಇದೆ ನನಗೊಂದು ದೌರ್ಬಲ್ಯ ಇದೆ ನನಗೊಂದು ಚಟ ಇದೆ ಅಂತಂದರೆ ಆ ಚಟವನ್ನು ಬಿಡಬೇಕು ಆ ಚಟವನ್ನು ಬಿಡಬೇಕು ಆ ಚಟವನ್ನು ಬಿಡಬೇಕು ಅಂತಹ ದೌರ್ಬಲ್ಯವನ್ನು ಬಿಡಬೇಕು ಅಂತಹ ದೌರ್ಬಲ್ಯ ನನ್ನಲ್ಲಿದೆ ಒಂದು ಹೀಗೆ ನೂರು ಬಾರಿ ನೀವೇನಾದರೂ ಧ್ಯಾನ ಮಾಡಿದರೆ ಜಪಿಸಿದರೆ ಕೊನೆಗೆ ಆ ದೌರ್ಬಲ್ಯ ಶಕ್ತಿಶಾಲಿ ಆಗ್ತದೆ ವಿನಃ ನೀವು ಅದರಿಂದ ಹೊರಗೆ ಬರಲಾರಿ ಮುಖ್ಯವಾದಂತಹದ್ದು ಅಂತ ಹೇಳಿದ್ರೆ ಒಂದು ತಮಾಷೆಯನ್ನು ಹೇಳ್ತೇನೆ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಶ್ರೀಮಂತನಾಗಬೇಕು ಅಂತ ಹೇಳಿ ಒಬ್ಬ ಸ್ವಾಮಿಗಳ ಹತ್ರ ಹೋದಂತೆ ಸ್ವಾಮಿಗಳು ಹೇಳಿದ್ರಂತೆ ಸ್ವಾಮಿಗಳಿಗೆ ಹೇಳಿದಂತೆ ನೀವು ಯಾವ್ದಾದ್ರು ಒಂದು ಮಂತ್ರವನ್ನು ಕೊಡಿ ದಯವಿಟ್ಟು ನಾನು ಶ್ರೀಮಂತನಾಗಬೇಕು ಅವ್ರು ಹೇಳದ್ರಂತೆ ಆಯ್ತಪ್ಪ ಮಂತ್ರವನ್ನು ಕೊಡ್ತೇನೆ ಆದ್ರೆ ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ ನೀನು ಈ ಮಂತ್ರವನ್ನು ಜಪ ಮಾಡಲಿಕ್ಕಿಂತ ಮುಂಚೆ ಮಂಗನನ್ನ ಕೋತಿಯನ್ನ ನೆನಪು ಮಾಡ್ಕೊಳ್ಬಾರದು ಅಂತ ಅವನಿಗೆ ಆಶ್ಚರ್ಯ ಆಯ್ತು ಯಾರಾದರೂ ಮಂಗನನ್ನ ನೀವು ಇವತ್ತು ಯಾರ ಯಾರಾದರೂ ಮಂಗನನ್ನ ನೆನಪು ಮಾಡ್ಕೊಂಡಿದ್ದೀರಾ ತನ್ನೆ ಮಾಡ್ಕೊಂಡಿದ್ರಾ ಇಲ್ಲ ಮಂಗನನ್ನ ಯಾಕೆ ನೆನಪು ಮಾಡ್ಕೊಳ್ತೇವೆ ಕೋತಿಯನ್ನ ಯಾಕೆ ನೆನಪು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆದ್ರೆ ಇವ್ರು ಹೇಳಿದ್ರಲ್ಲ ಈಗ ಆ ಮಂಗನನ್ನ ಮಾತ್ರ ನೆನಪು ಮಾಡ್ಕೊಳ್ಬಾರ್ದು ಮೆನಪು ಮಾಡಿಕೊಳ್ಳದೆ ಮಂತ್ರವು ನೆಪ ಮಾಡು ಸರಿ ಯಾವತ್ತೂ ಕೂಡ ನಾನು ಮಂಗನನ್ನೇ ನೆನಪು ಮಾಡ್ಕೊಳ್ಳುವುದಿಲ್ಲ ಯಾಕೆ ಒಳಗಿರುವುದರಿಂದ ಅದು ನೆನಪು ಮಾಡ್ಕೊಳ್ಬೇಕಾದಿಲ್ಲ ಅಂಥೇಳಿ ಅವನು ಹೋಗಿ ನೀನು ಜಪ ಪ್ರಾರಂಭ ಮಾಡಬೇಕು ಅನ್ನೋ ಹೊತ್ತಿಗೆ ಏನ್ ಹೇಳಿದ್ರು ಮಹರ್ಷಿಗಳು ಮಂಗನ ನೆನಪು ಮಂಗ ನೆನಪಾಯ್ತಲ್ಲ ಈಗ ಅಯ್ಯೋ ಏನು ಮಾಡುವುದೀಗ ಸ್ನಾನಕ್ಕೆ ಹೋದ ಮತ್ತೆ ಸ್ನಾನ ಮಾಡಿಕೊಂಡು ಸ್ನಾನ ಮಾಡೋತ್ತಿಗೆ ಯೋಚನೆ ಮಾಡೋದೇನೋ ಈಗ ಮಾತ್ರ ಜಪ ಮಾಡ್ಲಿಕ್ಕಿಂತ ಮುಂಚೆ ಮಂಗನನ್ನು ನೆನಪು ಮಾಡಿಕೊಳ್ಳಬಾರದು ಸ್ನಾನ ಮಾಡಬೇಕಾದ್ರೆಲ್ಲ ಅದನ್ನ ನೆನಪು ಮಾಡ್ಕೊಳ್ಬಾರ್ದು ಮಂಗನ ನೆನಪು ಮಾಡ್ಕೊಳ್ಬಾರ್ದು ಮತ್ತು ಕುಳಿತುಕೊಂಡ ಮಂಗನ ನೆನಪಾಯ್ತು ಮಂಗನ ನೆನಪನ್ನು ಬಿಟ್ಟು ಯಾವ ಕ್ಷಣವೂ ಇರಲಿಕ್ಕಾಗಿಲ್ಲ ಕೊನೆಗೆ ಏನಾಯಿತು ಅಂತಂದ್ರೆ ಎಲ್ಲ ಕಡೆಗೂ ಮಂಗ ಕಾಣಲಿಕ್ಕೆ ಪ್ರಾರಂಭ ಆಯಿತು ಯಾಕೆ ಅದನ್ನು ಮಾಡಬಾರದು ಅಂತ ಹೇಳಿದ್ದಾರಲ್ಲ ಅದು ಎಲ್ಲವೂ ಕೂಡ ಕಾಣ್ಲಿಕ್ಕೆ ಪ್ರಾರಂಭ ಆಯ್ತಂತೆ ಆಮೇಲೆ ಆ ಸ್ವಾಮಿಗಳಿಗೆ ಹೋಗಿ ಈ ಮಂತ್ರವನ್ನು ತಗೊಳ್ಳಿ ದಯವಿಟ್ಟು ನನಗೆ ಮಂಗನ ನೆನಪು ಮಾಡ್ಕೊಳ್ಳದೆ ಇದನ್ನು ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆ ಮಂಗನನ್ನೂ ಶರಣಾಗುತ್ತೆ ನನ್ನ ಮಾಡಿದ ಆ ಮಂತ್ರವನ್ನು ಕೊಟ್ಟುಬಿಟ್ಟ ವಾಪಸ್ಸು ಯಾವಾಗ ಮಂತ್ರ ಕೊಟ್ಟ ಮಂಗ ಕೂಡ ಮಾರ್ತಹೋಯ್ತು ಈ ಮನಸ್ಸಿನ ಒಂದು ಲಕ್ಷಣ ಏನು ಅಂತಂದ್ರೆ ಯಾವುದು ಬೇಡ ಅಂತ ಹೇಳ್ತೀವಲ್ಲ ಅದು ನಮಗೆ ಅಂಟ್ಕೊಳ್ತದೆ ಯಾವುದನ್ನು ತೆಗೀಬೇಕು ಅಂತ ನಾವು ಹೆಚ್ಚು ಆಲೋಚಿಸ್ತೀವಲ್ಲ ಅವು ಆ ಗುಣ ಅನ್ನುವಂಥದ್ದು ನಮಗೆ ಹೆಚ್ಚು ಅಂಟುಕೊಳ್ಳುತ್ತದೆ ಆದ್ದರಿಂದ ಇಲ್ಲಿ ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಕೂಡ ನಮಗೆ ಯಾವುದು ಶಕ್ತಿ ಇದೆಯೋ ಯಾವೊಂದು ಸಾಮರ್ಥ್ಯ ನಮ್ಮಲ್ಲಿ ಇದೆಯೋ ಎಲ್ಲರಲ್ಲೂ ಒಂದೊಂದು ಸಾಮರ್ಥ್ಯ ಇದ್ದೇ ಇರ್ತದೆ ಆ ಸಾಮರ್ಥ್ಯವನ್ನು ಕುರಿತು ಧ್ಯಾನ ಮಾಡಬೇಕೇ ವಿನಃ ನಮ್ಮ ದೌರ್ಬಲ್ಯವನ್ನು ಕುರಿತು ಎಂದು ಧ್ಯಾನ ಮಾಡಬಾರದು ಆ ಧ್ಯಾನ ಮಾಡಿದಷ್ಟು ಕೂಡ ದೌರ್ಬಲ್ಯ ಶಕ್ತಿಶಾಲಿಯಾಗ್ತದೆ ಒಬ್ಬ ಆರ್ಮಿ ಆಫೀಸರ್ ಹೇಳಿದಂಥದ್ದು ನನಗೆ ಬಹಳ ಅತ್ಯಂತ ಸಂತೋಷ ಕೊಟ್ಟಂತಹ ಒಂದು ವಿಚಾರ ನಾನು ಹೀಗೆ ಮನಸ್ಸಿನ ಬಗ್ಗೆ ಅವ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದ್ರು ಸ್ವಾಮ್ಜಿ ನಮ್ಮ ಆರ್ಮಿಯಲ್ಲೂ ಕೂಡ ಹೀಗೆ ಅಂತೇಳಿ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ದೇಶದ ಮೇಲೆ ಶತ್ರುಗಳ ಹತ್ರ ಯುದ್ಧ ಮಾಡ್ತಾ ಇರ್ತೇವೆ ಅಂತಂದಾಗ ಇಲ್ಲೊಂದಷ್ಟು ಸೈನ್ಯ ಇರ್ತದೆ ಅಲ್ಲೊಂದಷ್ಟು ಸೈನ್ಯ ಇರ್ತದೆ ಇನ್ನೊಂದಷ್ಟು ಕಡೆ ಸೈನ್ಯ ಹೋರಾಡ್ತಾ ಇರ್ತದೆ ಎಲ್ಲ ಕಡೆಯೂ ಕೂಡ ಕೆಲವು ಕಡೆ ಸೈನಿಕರು ಗೆಲ್ತಾ ಇರ್ತಾರೆ ಕೆಲವು ಕಡೆ ಸೈನಿಕರು ಸೋಲ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಆ ಯಾವಾಗ ಸೈನಿಕರು ಸೋಲ್ತಾ ಇರ್ತಾರಲ್ಲ ಅಲ್ಲಿಂದ ಸೈನಿಕರನ್ನ ಸೋಲ್ಲಿಕ್ಕೆ ಬಿಟ್ಟು ಬಿಡ್ಬೇಕು ಅಂದ್ರೆ ಈ ಸೈನಿಕರು ಒಂದ್ ಕಡೆ ಸೋಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೆಲ್ಲುತ್ತಿರುವಂತಹ ಜಾಗದಿಂದ ಸೈನಿಕರನ್ನ ತೆಗೆದು ಈ ಸೋಲ್ತಿರುವಂತಹ ಜಾಗಕ್ಕೆ ಅವರನ್ನ ಹಾಕಬಾರದು ಅವ್ರು ಹೇಳಿದಂತಹದ್ದು ಆಗೇನಾಗ್ತದೆ ಇಲ್ಲೂ ಸೋಲ್ತಾರೆ ಅಲ್ಲೂ ಸೋಲ್ತಾರೆ ಇಲ್ಲಿ ಗೆಲ್ಲಲಿಕ್ಕೆ ಬಿಟ್ಟು ಅಲ್ಲಿ ಸೋಲ್ಲಿಕ್ಕೆ ಬಿಟ್ಟು ಬಿಡ್ಬೇಕು ಆಗ ಆ ಗೆದ್ದಂತಹದ್ದು ಆತ್ಮವಿಶ್ವಾಸವನ್ನ ತುಂಬುತ್ತಾ ಹೋಗ್ತದೆ ಆಮೇಲೆ ನಮ್ಮ ಇನ್ನುಕಡೆ ಎಲ್ಲ ಎಲ್ಲಿ ಸೋಲಾಗಿದೆಯಲ್ಲ ಅಲ್ಲೂ ಕೂಡ ನಾವು ಗೆಲ್ಲುವಂತ ಪ್ರಯತ್ನವನ್ನು ಮಾಡ್ತೇವೆ ಆದರೆ ನಾವು ಸೋತಿದ್ದೇವೆ ಸೋತಿದ್ದೇವೆ ಅಂತ ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ನಾಶವಾಗ್ತದೆ ಆದ್ದರಿಂದ ಈ ಮನಸ್ಸು ಅನ್ನುವಂಥದ್ದು ಉಪಕರಣವಾದದರಿಂದ ಆ ಉಪಕರಣವನ್ನು ಇಟ್ಕೊಂಡೇ ನಾವು ಹೋರಾಡಬೇಕಾಗಿದೆ ಆದ್ದರಿಂದ ಶ್ರೀಕೃಷ್ಣ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಕೂಡ ಅದನ್ನು ದುರ್ಬಲಗೊಳಿಸಬೇಡ ದುರ್ಬಲಗೊಳಿಸಬೇಡ ಅದನ್ನು ಶಕ್ತಿಶಾಲಿಯನ್ನಾಗಿ ಮಾಡು ಅದರಲ್ಲಿ ಯಾವ್ಯಾವ ಸಾಮರ್ಥ್ಯ ಇದೆಯಲ್ಲ ಅದನ್ನು ಪುಷ್ಟಿಗೊಳಿಸುತ್ತಾ ಹೋಗು ಶಕ್ತಿಶಾಲಿಯಾಗಿ ಮಾಡುತ್ತಾ ಹೋಗು ಇದು ಎಷ್ಟು ಮುಖ್ಯವಾದಂತಹ ಅಂಶ ಅದರಿಂದ ನಾವು ಯಾವತ್ತೂ ಕೂಡ ನಮ್ಮ ನ್ಯೂನತೆಗಳ ಕುರಿತಾಗಿ ಅಷ್ಟಾಗಿ ಯೋಚನೆ ಮಾಡಬಾರ್ದು ನೆಪೋಲಿಯನ್ನ ಜೀವನದಲ್ಲಿ ಒಂದು ಘಟನೆ ಬರ್ತದೆ ಈ ಆತ್ಮವಿಶ್ವಾಸ ಅವನ ಸೈನ್ಯ ಬಹಳ ಸಣ್ಣದಾಗಿರ್ತದೆ ಒಂದು ದೊಡ್ಡ ಸೈನ್ಯದ ಜೊತೆ ಯುದ್ಧ ಮಾಡಿ ಗೆಲ್ಲಬೇಕಾಗಿರ್ತದೆ ಈ ಸೈನ್ ಸಣ್ಣ ಸೈನ್ಯದವರು ಹೆದರ್ ಬಿಡ್ತಾರ ದೊಡ್ಡ ಸೈನ್ಯ ನಾವು ಹ್ಯಾಕ್ ಗೆಲ್ಲುವುದು ಅಂತ ಹೇಳಿ ಆಗ ನೆಪೋಲಿಯನ್ ಹೇಳ್ತಾನೆ ನೋಡಿ ಒಂದು ಕೆಲಸ ಮಾಡೋಣ ಈಗ ಟಾಸ್ ಹಾಕ್ತೇನೆ ಟಾಸ್ ನಲ್ಲಿ ಹೆಡ್ ಬಿದ್ದರೆ ನಾವು ಗೆಲ್ತೀವಿ ಅಂತ ಅರ್ಥ ಟೈಲ್ಸ್ ಬಿದ್ದರೆ ನಾವು ಸೋಲ್ತೀವಿ ಅಂತ ಅರ್ಥ ಎಲ್ಲ ಸೈನಿಕರು ಕೂಡ ಒಪ್ಪಿಕೊಳ್ತಾರೆ ಅವನು ಟಾಸ್ ಮಾಡಿದ ಮೇಲೆ ಹೆಡ್ಸ್ ಬೀಳ್ತದೆ ಆಮೇಲೆ ಸೈನಿಕರಿಗೆಲ್ಲರೂ ಕೂಡ ವಿಶ್ವಾಸ ಬರ್ತದೆ ಆತ್ಮವಿಶ್ವಾಸ ಬರ್ತದೆ ನಾವು ಗೆದ್ದೇ ಗೆಲ್ತೀವಿ ಯಾಕೆ ಟಾಸ್ನಲ್ಲಿ ಹೆಡ್ಸ್ ಬಿದ್ದಿದೆಯಲ್ಲ ಸೈನಿಕರು ಹೋರಾಡಿ ಗೆದ್ದು ಬಿಡ್ತಾರೆ ಗೆದ್ದ ಮೇಲೆ ಆ ಸೈನಿಕರನ್ನೆಲ್ಲ ಕರೀತಾನೆ ನೆಪೋಲಿಯನ್ ಕರೆದು ಆ ಕಾಯಿನ್ ಅನ್ನು ತೋರಿಸ್ತಾನೆ ತೋರಿಸಿದಾಗ ಅದ್ರಲ್ಲಿ ಎರಡೂ ಕಡೆ ಹೆಡ್ಸ್ ಇರ್ತದೆ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡಬಹುದು ಆಲೋಚನೆ ಮಾಡಿ ಒಂದೇ ಮನಸ್ಸು ಶಕ್ತಿಶಾಲಿಯಾಗಿಯೂ ದೌರ್ಬಲ್ಯದಿಂದ ಕೂಡಿದಂಥ ಮನಸ್ಸಾಗಿಯೂ ಕೆಲಸ ಮಾಡಬಹುದು ಆದರೆ ನಾವು ಅದನ್ನು ಹೇಗೆ ವ್ಯವಹರಿಸಬೇಕಾದ್ರ ಜೊತೆ ಅನ್ನುವಂಥದ್ದು ಕಲಿತಾಗ ಮಾತ್ರ ನಮ್ಮ ದಾರಿಯಲ್ಲಿ ಯಶಸ್ಸು ಕಟ್ಟಿಟ್ಟದ್ದು ಆದ್ದರಿಂದ ಈ ಮುಖ್ಯವಾದಂತಹ ಅಂಶಗಳು ನಾವು ಮಾಡಬೇಕಾದ್ರೆ ಧ್ಯಾನ ಮಾಡಬೇಕಾದ್ರೆ ನಾವು ಯಾವತ್ತೂ ಕೂಡ ನಮ್ಮ ನ್ಯೂನತೆಯನ್ನು ಕುರಿತಾಗಿ ನಾವು ಹೆಚ್ಚೊತ್ತು ಧ್ಯಾನ ಮಾಡಬಾರ್ದು ಬದಲಾಗಿ ಯಾವುದರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿದೆಯಲ್ಲ ಅದನ್ನು ಮಾಡಬೇಕು ಒಂದು ಸ್ಕೂಲ್ನಲ್ಲಿ ಅವರು ಟೀಚರ್ ಮಕ್ಕಳೆಲ್ಲರೂ ಕೂಡ ಬಹಳ ಗಲಾಟೆ ಮಾಡ್ತಾ ಇದ್ರು ಒಬ್ಬ ಹುಡುಗ ಇದ್ದ ಬಹಳ ತರಲೆ ಹುಡುಗ ತಂಟೆ ಮಾಡ್ತಾ ಇದ್ದಂಥ ಹುಡುಗ ಅವನು ಯಾಕಷ್ಟು ಗಲಾಟೆ ಮಾಡ್ತಾ ಇದ್ದ ಯಾಕಷ್ಟು ತೊಂದರೆ ಮಾಡ್ತಾ ಇದ್ದ ಅಂತ ಹೇಳಿದರೆ ಅವನಿಗೆ ಗೊತ್ತಿತ್ತು ನಾನೊಬ್ಬ ಗಲಾಟೆ ಮಾಡುವಂಥ ಹುಡುಗ ನನಗೆ ಯಾರೂ ಕೂಡ ಮರ್ಯಾದೆ ಕೊಡುವುದಿಲ್ಲ ಬೆಲೆ ಕೊಡುವುದಿಲ್ಲ ನಾನೊಬ್ಬ ಕೆಟ್ಟ ಹುಡುಗ ಅಂಥೇಳಿ ನನ್ನ ಮನೆಯಲ್ಲೂ ಬೈತಾರೆ ನಮ್ಮ ಟೀಚರ್ ಕೂಡ ಬೈತಾರೆ ಅಂಥೇಳಿ ಆದ್ದರಿಂದ ಅವನು ಗಲಾಟೆ ಮಾಡೋ ಗಲಾಟೆ ಮಾಡುವಂಥ ಹುಡುಗ ಅಂಥೇಳಿ ಹೆಸರು ತಗೊಂಡ ಮೇಲೆ ನಾನು ಗಲಾಟೆ ಮಾಡ್ಬೋಣ ಯಾಕೆ ಒಳ್ಳೆಯ ಹೆಸರು ತಗೋಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ ಒಬ್ಬ ಬುದ್ಧಿವಂತ ಟೀಚರ್ ಅವನನ್ನು ಪರಿವರ್ತನೆ ಮಾಡಬೇಕು ಅಂತ ಏನು ಮಾಡಿದ್ರು ಅಂತ ಹೇಳಿದರೆ ಒಂದು ದಿವಸ ಹೇಳಿದ್ರಂತೆ ಏನು ಅಂತ ಹೇಳಿದರೆ ನೀವು ಎಲ್ಲರೂ ಕೂಡ ಇತರರ ಬಗ್ಗೆ ನಿಮ್ಮ ಕ್ಲಾಸ್ನಲ್ಲಿರುವಂತಹ ಪ್ರತಿಯೊಬ್ಬರ ಬಗ್ಗೆ ಒಳ್ಳೆಯ ಅಂಶಗಳೇನಿದೆ ಒಳ್ಳೊಳ್ಳೆಯ ಗುಣಗಳೇನಿದೆಯಲ್ಲ ಅದನ್ನೆಲ್ಲ ಒಂದು ಚೀಟಿ ಮಾಡಿ ಬರೆದು ಕೊಡ್ರಿ ಒಳ್ಳೆಯದನ್ನು ಮಾತ್ರ ಬರಿಬೇಕು ಕೆಟ್ಟದನ್ನು ಬರೀಬಾರ್ದು ಎಲ್ಲರಲ್ಲೂ ಒಂದೊಂದು ಒಳ್ಳೆಯ ಅಂಶವೇ ಇತ್ತು ಈ ಹುಡುಗನ ಬಗ್ಗೆಯೂ ಕೂಡ ಎಷ್ಟೋ ಜನ ಅವನಲ್ಲಿದ್ದಂತಹ ಒಳ್ಳೆಯ ಗುಣಗಳನ್ನು ಒಂದು ಪಟ್ಟಿ ಮಾಡಿ ಕೊಟ್ಟರಂತೆ ಆ ಅವತ್ತಿನಿಂದ ಅವನಿಗೆ ಆಶ್ಚರ್ಯ ಆಯ್ತು ನನ್ನ ಬಗ್ಗೆಯೂ ಕೂಡ ಒಳ್ಳೆಯ ಮಾತನ್ನು ಹೇಳ್ತಕ್ಕಂಥ ಹುಡುಗರು ವಿದ್ಯಾರ್ಥಿಗಳು ನನ್ನ ಸ್ನೇಹಿತರಿದ್ದಾರಲ್ಲ ಅಂತ ಹೇಳ್ತಾ ಅವನಿಗೆ ಬಹಳ ಸಂತೋಷ ಆಗಿ ದಿನೇ ದಿನೇ ದಿನೇ ಪರಿವರ್ತನೆ ಆಗ್ತಾ ಬಂತು ಕೊನೆಗೆ ಆ ಹುಡುಗನಿಗೆ ಏನೋ ಒಂದು ಖಾಯಿಲೆ ಬಂದು ಸಾಯುವಂತಹ ಪರಿಸ್ಥಿತಿ ಬಂದಾಗ ಕೊನೆಗೆ ಆ ಖಾಯಿಲೆ ಗುಣ ಆಗ್ಲಿಲ್ಲ ಅವನು ಸತ್ಯ ಹೋದ ಆದ್ರೆ ಆ ಸಾಯಬೇಕಾದ್ರೆ ಅವನು ಮುಷ್ಟಿಯಲ್ಲಿ ಚೀಟಿಯನ್ನು ಇಟ್ಕೊಂಡು ಸತ್ನಂತೆ ಚೀಟಿಯಲ್ಲಿ ಇಟ್ಕೊಂಡಿದ್ದ ಆ ಚೀಟಿಯನ್ನು ಬಿಡಿಸಿ ನೋಡಿದಾಗ ಆ ಸ್ನೇಹಿತರೆಲ್ಲ ಯಾವುದೋ ಒಳ್ಳೆಯ ಭಾವನೆಯನ್ನ ಅವನ ಬಗ್ಗೆ ಬರೆದು ಕೊಟ್ಟಿದ್ರಲ್ಲ ಆ ಚೀಟಿಯನ್ನು ಅವನು ಇಟ್ಟುಕೊಂಡು ಸತ್ತಿದ್ದ ಯಾಕೆ ಅಂತ ಹೇಳಿದರೆ ಅದು ಅವನ ಜೀವನವನ್ನು ಪರಿವರ್ತನೆ ಮಾಡಿದಂಥದ್ದು ನಾನು ಕೆಟ್ಟವನಲ್ಲ ನಾನು ನಿಜಕ್ಕೂ ಒಳ್ಳೆಯವನು ಯಾವಾಗ ಈ ಆತ್ಮವಿಶ್ವಾಸವನ್ನು ನಾವು ತುಂಬಲಿಕ್ಕೆ ಸಾಧ್ಯವಾಗ್ತದೆ ವ್ಯಕ್ತಿಗಳನ್ನು ನಾವು ಮೇಲೆತ್ತಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಶಿಕ್ಷಕರಾಗಬಹುದು ಸನ್ಯಾಸಿಗಳಾಗಬಹುದು ತಂದೆ ತಾಯಿಗಳಾಗ್ಬೋದು ಯಾವತ್ತೂ ಕೂಡ ಮಕ್ಕಳನ್ನು ಅವರಲ್ಲಿರುವಂತಹ ದೋಷಗಳನ್ನು ಹೆಚ್ಚು ಆಡದೆ ಆತ್ಮವಿಶ್ವಾಸವನ್ನು ಆತ್ಮಸ್ಥೈರ್ಯವನ್ನು ತುಂಬಲಿಕೆ ಸಾಧ್ಯವಾದಾಗ ಮಕ್ಕಳ ಒಂದು ಏಳಿಗೆ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಹೀಗೆ ಈ ಮನಸ್ಸನ್ನ ನಾವು ಬಂಧುವಿನಂತೆ ಮಾಡಿಕೊಂಡಾಗ ನಮ್ಮ ಆಧ್ಯಾತ್ಮಿಕ ಜೀವನ ಧ್ಯಾನಕ್ಕೆ ಕಾರ್ಯ ನಡೀತದೆ ಹೇಗೆ ಈ ನಾನು ಹೇಳಿದ್ನಲ್ಲ ಈ ಮನಸ್ಸೆಂಬ ಎನ್ನುವಂಥದ್ದು ಒಂದು ಸರೋವರ ಇದ್ದಂತೆ ಅದಕ್ಕೆ ಕಲ್ಲು ಬಿದ್ದರೆ ಹೇಗೆ ಪ್ರತಿಕ್ರಿಯೆ ಬರ್ತದೆ ಅನ್ನುವಂತಹದ್ದನ್ನ ನಾಳೆ ದಿವಸ ನಾನು ಅದನ್ನ ಆ ವಿಚಾರವನ್ನು ತೆಗೆದುಕೊಳ್ತೇನೆ ಯಾಕೆಂದ್ರೆ ಮುಂದೆ ಶ್ರೀಕೃಷ್ಣ ಒಬ್ಬ ನಿಜವಾದ ಯೋಗಿಯ ಒಂದು ಲಕ್ಷಣವನ್ನು ಹೇಳ್ತಾನೆ ಯೋಗಶ್ಚಿತ್ತ ಧ್ಯಾನಕ್ಕೆ ಬೇಕಾದಂತಹ ಸಮಾಧಾನ ಚಿತ್ತ ಯೋಗ ಯೋಗ ಅಂತಂದ್ರೆ ಏನು ಚಿತ್ತ ವೃತ್ತಿ ನಿರೋಧ ಅಂದ್ರೆ ಈ ಅಲೆಗಳು ಏಳದಂತೆ ನಾವು ತಡೆದಾಗ ಏನಾಗ್ತದೆ ಆಗ ಮನಸ್ಸು ಶಾಂತವಾಗಿ ಧ್ಯಾನದ ಸ್ಥಿತಿಗೆ ಏರ್ತದೆ ಅದಕ್ಕೆಲ್ಲ ಈ ತಯಾರಿಯನ್ನು ಶ್ರೀಕೃಷ್ಣ ಈ ಶ್ಲೋಕಗಳಲ್ಲಿ ಹೇಳ್ತಾನೆ ಆಮೇಲೆ ಧ್ಯಾನ ಮಾಡುವುದು ಹೇಗೆ ಅಂತ ಮುಂದೆ ಹೇಳ್ತಾನೆ ಅದನ್ನು ಮುಂದೆ ನಾಳೆ ನಾಡಿದ್ದರಲ್ಲಿ ಮತ್ತೆ ಅದನ್ನು ಚರ್ಚೆ ಮಾಡೋಣ ಅಂಥೇಳಿ ಈಗ ನಾನು ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ೀ ಕಾಕ್ಷಯರೋ ಹರಿ ತಸ್ತುಷ್ಟೇ ಜಗತ್ತು ಪ್ರೀಣೀತರಿ ತತ್ಸತ್ ಶ್ರೀರಾಮರ್ಪಣಮಸ್ತು ಒಂದು ಹದಿನೈದು ನಿಮಿಷ ಮುಂಚೆನೇ ನಿಲ್ಲಿಸಿದ್ದೇನೆ ಯಾಕೆ